ಿ ನಮ ಓ ಸತ್ ಪ್ರತ್ಯು ವಿಹಯಸಂತ ೇಶ ಚಿಂತ ರಹಿ ವೃದಾಖ್ಯ ಕಥ ಸ್ಮರೇಯ ತೃತಿ ಸುರೈವನಿಷ್ಠ ಮೃತ್ಯುಂಜಯ ಮೃತ್ಯುಭಿಯಶ್ರಿಪತಿಪೈತಿ ಪೂರ್ವ ಅಥ ಸ್ವಭಮ ತು ಕಥಂ ಪುನರ್ಮೃತ್ಯು ಓವಕಾಶರ್ದ ಜಗಮ್ಶ್ಯ ಪ್ರಭು ಕಚ್ಚಿ ಅಪಾರ ಶಕ್ತಿ ನೇತ್ರಲೋಕ್ಯಂಚ ವಿಲೋಕಿ ಪಠ ಪ್ರಕಾಶ್ಯಗವತ್ಸಕ ಜಗೋಹ್ ವಾಚ್ಯ ಪ್ರಭು ಕಶಿಪಾರ ಚಿತ್ರೇತ್ರೋಕ್ಯ ವಿಲೋಕಿ ಪಟ ಪ್ರಶೋಪ್ಯವತ್ಸ ಅಥ ಸ್ವಭಾವ ಅಮೃತ ನಾವೆಲ್ಲರೂ ಸ್ವಭಾವದಿಂದ ಸಹಜತೆಯಿಂದ ನಮ್ಮ ಇರುವಿಕೆಯ ಸಹಜತೆಯಿಂದ ನಾವು ಅಮೃತ ಸ್ವರೂಪರೆ ಆಗಿದ್ದೇವೆ ಮರಣದಿಂದ ರಕ್ಷಣೆ ಬೇಕು ಮರಣ ಭಯ ನಮಗಿರಬಾರದು ಮರಣವು ನಮ್ಮ ಸಮೀಪದಲ್ಲಿ ಬರ್ಕೂದು ಅನ್ನುವುದೇ ನಮ್ಮ ಪ್ರವೃತ್ತಿ ನಮಗೆಲ್ಲ ಪ್ರವೃತ್ತಿಗಳು ಹಾಗೆ ಮನೆ ಕಟ್ಕೋತೀವಿ ಯಾಕೆ ಕಟ್ಕೋಬೇಕು ಮನೆ ಯಾಕೆ ಕಟ್ಕೋಬೇಕು ರಕ್ಷಣೆ ಬೇಕು ಏನ್ ರಕ್ಷಿಸ್ಕೋಬೇಕಾಗಿದೆ ಏನ್ ರಕ್ಷಿಸ್ಕೋಬೇಕಾಗಿ ಹಾ ನನ್ನ ರಕ್ಷಿಸ್ಕೋಬೇಕಾಗಿ ಯಾಕೆ ರಕ್ಷಿಸು ಹೋಗ್ಲಿಗಳು ಇಲ್ಲ ಇಲ್ಲ ನಾ ಸಾಯಿಬಾರ್ದು ವಾಪಸ್ ಬಡ ಅಲ್ಲಿಗೆ ಬಂದು ನನಗೆ ಹಂಚಿನ ಮನೆ ಬೇಡ ತಾರಸಿ ಮನೆ ಬೇಕು ಯಾಕಪ್ಪ ತಾರಸಿ ಮನೆ ಬೇಕು ಹಂಚಿನ ಮನೆ ಹೊಡೆದು ಹೋಗ್ತದೆ ಹೋಗ್ಲಿಗಳು ಒಡುದ್ರೆ ಅದು ಒಡೆದ್ ನನ್ನ ತಲೆ ಮನೆ ಬಿದ್ರೆ ಬೀಡುಗಳು ಇಲ್ಲ ನಾ ಸಾಯಿಬಾರು ಹಾಗೇ ನಿನಗೆ ಹಂಚಿನ ಮನೆ ತಾಸಿ ಮನೆ ಮುಖ್ಯನೋ ಇಲ್ಲ ಸಾಯಬಾರ್ದನೋ ಮುಖ್ಯನ ಸಾವು ನನ್ನ ಅಯ್ಯ ಸಾವು ಅಂದ್ರೆ ನಾನು ಸಾಯುತ್ತೇನೆ ಎನ್ನುವುದು ನಿನ್ನ ಪೂರ್ವ ನಿರ್ಧಾರಿತವಾದ ನಿರ್ಣಯ ನನಗೆ ಸಾವು ಅಂತ ನಮಗೆ ಅದು ನಿರ್ಣಯ ಆಗೋಗಿತ್ತು ದಿವಸಾನು ಸಾಹಿತಿಲ್ಲೋ ಮಾರಯ ನಿ ಭಯ ಆಗುದಿಲ್ಲ ಐದು ದಿವಸ ಸಾಯ್ತೀನಿ ಸ್ವಾಮಿ ನನ್ನ ಆಯುಷ್ಯ ಒಂದ್ಸಲ ಸಾಯ್ತು ನಾನು ಹೇಳ್ತೀನಿ ನೀನ್ ದಿವಸ ಸಾಯ್ತೀಯಾ ಅಂತ ಏನ್ ದಿವಸ ಸಾಯ್ತೀನಿ ನೀನಿದ್ರೆ ಹೋದಾಗ್ ದಪ್ಪ ಇದೆಯಾ ಅಂತ ಹೆಚ್ಚಿರ್ತದೆ ನೀಷ್ಟು ತುಕ್ಕ ಇದೆಯಾ ಅಂತ ಹೆಚ್ಚಿರ್ತದೆ ಎಷ್ಟು ಎತ್ತರ ಇದೆಯಾ ಅಂತ ಹೆಚ್ಚಿರುತ್ತದೆ ನೀ ಯಾರ ಮನೆ ಹುಟ್ಟಿದ್ಯಾ ಹೆಚ್ಚಿರುತ್ತದೆ ನಿಮ್ ತಂದೆ ತಾಯಿ ಹೆಚ್ಚಿರುತ್ತದೆ ನಿಮ್ಮ ಓಣಿ ನಿಮ್ ಭಾಷಾ ನಿಮ್ ಕ್ರಿಯಾ ನಿಮ್ಮ ಚಟುವಟಿಕೆ ಹೆಚ್ಚಿರುತ್ತದೆ ಸತ್ಯ ಸತ್ಯವ ನೀಷ್ಟೇ ಇಲ್ಲ ಈಗ ಸಾವು ನನ್ನ ಸಹಜತೆ ಇದು ನಿಶ್ಚಯ ಪೂರ್ವ ನಿರ್ಧಾರಿತ ನಿಶ್ಚಯ ಇನ್ನು ಇಲ್ಲ ಸಾವಿನ ಅನುಭವ ನೀನು ಹೇಳಿದ ಅರ್ಥದಲ್ಲಿ ಏನ್ ನೀನು ಹೇಳಿದ ಅರ್ಥ ಆಯುಷ್ಯದಲ್ಲಿ ಒಂದ್ಸಲ ಸಾಯ್ತು ಆ ಅರ್ಥದಲ್ಲಿ ನೀನು ಸತ್ತಿಲ್ಲ ಹಾಗಾಗಿ ಏನ್ ಗ್ಯಾರಂಟಿನ ಸಾಯಿತು ಎಲ್ಲಿ ಸತ್ತಿಲ್ಲ ಇನ್ನು ಇಲ್ಲ ಅವ್ರ ಸತ್ರು ಅವ್ರ ಶತ್ರು ಅಂತ ಬಂದು ಹೇಳಿದ್ರ ನಿಮ್ಗೆ ತಾತ್ಪರ್ಯ ನಾನು ಸಾವನ್ನ ಹೊಂದುತ್ತೇನೆ ನಾನು ಸಾಯುತ್ತೇನೆ ಇದು ನನ್ನ ಪೂರ್ವ ನಿರ್ಧಾರಿತ ನಿರ್ಣಯ ನಮಗೆ ಸಾವಿನ ಅನುಭವ ಇಲ್ಲ ಇದೇ ಪ್ರಯೋಗವನ್ನ ರಮಣ ವರ್ಷಿಗಳು ಹನ್ನೆರಡನೇ ವಯಸ್ಸಿನಲ್ಲಿ ಮಾಡ್ತಾರೆ ಅವರಿಗೆ ವಿಚಾರ ಬರುತ್ತದೆ ಸಾವೊಂದ್ರಿಗೆ ಜನ ಸಾವಿನ ಬಗ್ಗೆ ಇಷ್ಟು ಭಯ ಬೀಳುತ್ತಾರೆ ಈ ಸಾವು ಅಂದ್ರೆ ಏನಿದು ನಾನು ನೋಡಿದ ಪ್ರಕಾರ ನಮ್ಮ ತಂದೆ ಸಾಕ್ತಾಗ ಅವ್ರ ಶರೀರ ಕೆಲಸ ಮಾಡ್ತಾ ಇದ್ದಿಲ್ಲ ಅಷ್ಟೇ ತಾನೇ ಅವರು ಅಂಗಾತ ಮಲಗ್ತಾರೆ ಅವ್ರ ತಂದೆ ಹೇಗೆ ಮಲಗಿದ್ರು ಹಾಗೆ ಮಲಗ್ತಾರೆ ಆ ನಂತರ ದೇಹವನ್ನ ಕೆಲಸ ಮಾಡೋದು ನಿಲ್ಲಿಸಿಬಿಡ್ತು ಪ್ರಾಣ ಉಸಿರಾಡಿಸೋದು ನಿಲ್ಲಿಸುತ್ತಾರೆ ಇದ್ದಾನೆ ಸಾವು ವಿಚಾರ ಮಾಡೋದು ನಿಂತೋಗ್ತದೆ ಉಸಿರಾಡಿಸೋದು ನಿಂತು ಹೋಗ್ತದೆ ಶರೀರವು ಸ್ಥಿರವಾಗಿ ಬಿದ್ದಿರುತ್ತದೆ ಇದನ್ನ ಸಾಕ್ಷಿಯಾಗಿ ನೋಡುತ್ತೆ ಆವಾಗ ಎಚ್ಚರ ಮೂಡುತ್ತದೆ ಹಾಗಾದರೆ ನಾನು ಸತ್ತಿಲ್ಲ ಸತ್ತಿರೋದೇನು ಅದು ಎಲ್ಲವೂ ಕೂಡ ನನ್ನ ಎಚ್ಚರದಲ್ಲಿ ಆಗ್ತಾ ಇದಾಗಿ ನನ್ನ ಎಚ್ಚರಕ್ಕೆ ಸಾವಿಲ್ಲ ಅರ್ಥಾತ್ ನನಗೆ ಸಾವಿಲ್ಲ ಅಷ್ಟೇ ಸಾಕಾಯಿತು ಅವರಿಗೆ ಹಿಮೋಸ್ಲಿಕ್ಕೆ ಪೆಟ್ರೋಲ್ ಹ್ಮ್ ಸಾಮಾನ್ಯ ಪೆಟ್ರೋಲ್ ಅಲ್ಲ ವಿಮಾನಗಳಿಗೆ ಉಪಯೋಗ ಮಾಡೋದು ಹೊರಕ್ಕೆ ಪಾಸಿಟ ಭಕ್ಗಂದು ನಮ್ಮ ನಿಮಗೆ ಹತ್ತು ಜನ್ಮ ನೂರು ಜನ್ಮ ಬೇಕಾಗ್ತಿತ್ತು ಆದರೆ ರಮಣರಿಗೆ ಆ ಒಂದು ಕ್ಷಣದ ಆ ಅನುಭವ ಅದರಲ್ಲಿರುವಂತ ಸತ್ಯ ಏನು ಅನ್ನೋದನ್ನು ಗುರುತಿಸಲಿಕ್ಕೆ ಸಾ ಅವರ ಅಣ್ಣನ ಜೇಬಿಗೆ ಕೈ ಹಾಕಿದ್ರು ಒಂದಿಷ್ಟು ರೂಪಾಯಿ ತಗೊಂಡ್ರು ಚೀಟಿ ಬರೆದಿತ್ತು ಜೇಬಿನಾಗಿದ್ದ ಇಷ್ಟನ ತಗೊಂಡೀನಿ ಅಂತ ನಾ ಹೊರಡ್ತಾ ಇದ್ದೇನೆ ನಮ್ಮಪ್ಪ ಕರಿತಾ ಇದ್ದಾನೆ ಅವನ ಸೇವೆಗೆ ನಾನು ಹೊರಳ್ತಾ ಇದ್ದೇನೆ ನೀವು ಯಾರು ನನ್ನನ್ನು ಹುಡುಕೋ ಅವಶ್ಯಕತೆ ಇಲ್ಲ ಮನವಿ ತಾತ್ಪರ್ಯ ಏನು ಅಂತಂದ್ರೆ ಸಾವು ಇದು ಪೂರ್ವ ನಿರ್ಧಾರಿತವೇ ವಿನಃ ಇದು ನಮ್ಮ ಎದುರಿಗೆ ಇರುವ ಸಹಜತೆ ಅಲ್ಲ ನನಗೆ ಸಾವಿದ ನಾವು ನಿಶ್ಚಯ ಮಾಡಿಬಿಟ್ಟೇವೆ ನೋಡಿ ಎಷ್ಟು ಆಭಾಸದ ನನಗೆ ಸಾವು ಎನ್ನುವುದು ಸಹಜವಾಗಿಯೇ ಇದೆ ಅಂದ ಮೇಲೆ ಆ ಸಹಜವಾದ ಸಾವನ್ನ ವಿರೋಧಿಸುವ ಅವಶ್ಯಕತೆ ಇಲ್ಲ ಸೂರ್ಯನು ಸಹಜವಾಗಿ ಬೆಳಕೆ ಸೂರ್ಯನು ಬೆಳಕನ್ನು ವಿರೋಧಿಸುವುದಿಲ್ಲ ಬೆಂಕಿಯು ಸಹಜವಾಗಿ ಶಾಖವೇ ಆಗಿರುವುದರಿಂದ ಉಷ್ಣವೇ ಆಗಿರೋದ್ರಿಂದ ಉಷ್ಣತೆಯನ್ನ ಬೆಂಕಿಯು ವಿರೋಧಿಸುವುದಿಲ್ಲ ನಿನ್ನ ಸಹಜತೆಯು ಸಾವೇ ಆಗಿರುವುದರಿಂದ ನೀನು ಸಾವನ್ನ ವಿರೋಧಿಸುವ ಅವಶ್ಯಕತೆ ಇಲ್ಲ ಆದರೆ ನಾವು ಸಾವನ್ನ ವಿರೋಧಿಸ್ತೇವೆ ಇದರ್ಥ ಏನು ಸಾವು ನಮ್ಮ ಸಹಜತೆ ಅಲ್ಲ ಸಾವು ನಮ್ಮ ಸಹಜತೆ ಅಲ್ಲವೆಂದರೆ ನನ್ನ ಸಹಜತೆ ಏನು ಇರೋದೇ ಇರುವಿಕೆ ಆ ಇರುವಿಕೆಯ ಸಹಜತೆಯನ್ನ ಅಮೃತ ಅಂತ ಕರಿ ಆ ಇರುವಿಕೆಯ ಸಹಜತೆಗೆ ಕೊನೆಯೆನ್ನುವುದು ಇಲ್ಲ ಮರಣವೆನ್ನುವುದು ಇಲ್ಲ ನಾಶವೆನ್ನುವುದು ಇಲ್ಲ ಸಹಜತೆ ಮರಣವು ಶರೀರಕ್ಕೆ ಇದ್ದಿರಬಹುದು ನಾಶವು ಮನಸ್ಸು ಬುದ್ಧಿಗಳು ವಿಚಾರಗಳಿಗೆ ನಾಶ ಇರಬಹುದು ಆದ್ರೆ ನನಗೆ ನಾಶ ಇಲ್ಲ ನನಗೆ ಮರಣ ಇಲ್ಲ ಅಥ ಸ್ವಭಾವತ್ ಅಮೃತ ನನ್ನೆಲ್ಲರ ಸ್ವಭಾವವು ಅಮೃತ ಒಂದು ಸ್ವರ ಇದು ಸ್ಪಷ್ಟವಾಗಿದೆಯಾದರೆ ಪುನಃ ಮೃತ್ಯು ಅವಕಾಶ ಕಥಂ ಮತ್ತೆ ಮರಣದ ಭಯ ಮರಣದ ಬುದ್ಧಿ ಮರಣದ ನಿರ್ಧಾರ ಪುನರ್ ಮತ್ತೆ ಯಾಕೆ ಬರ್ತದೆ ಒಂದು ಸಲ ಇದು ಸ್ಪಷ್ಟವಾಗಿದ್ದೆ ಆದರೆ ಇದು ಸ್ಪಷ್ಟ ಅಷ್ಟು ಜಲ್ರಿ ಆಗೋದು ಹೇಳಕೆ ನಾನು ಮರಣ ಮರಣರಹಿತನೇ ಅನ್ನುವುದು ತಿಳಿತದೆ ತಿಳಿತದೆ ಕೇಳಿಸ್ತದೆ ಆದರೆ ಅದು ನನಗೆ ಸ್ಪಷ್ಟ ಆಗುವುದಿಲ್ಲ ಯಾಕಾಗುವುದಿಲ್ಲ ಅನಂತ ಸಹಸ್ರ ಕೋಟಿ ಜನ್ಮಗಳಲ್ಲಿ ನಾನು ಸಾವನ್ನ ಹೊಂದುತ್ತೇನೆ ಅನ್ನೋದು ನಿರ್ಧಾರಿತ ಈ ದೇಹಕ್ಕೆ ಒಂದು ಚಟ ಬಿದ್ದು ಕೇಳಿಸ್ ಹೇಳ್ತಾರೆ ನಮ್ಗೆ ಗೊತ್ತು ಒಂದು ಈಗ ವಾಕ್ಯ ಕೇಳಿಸ್ಲಿಕ್ಕಂತ ಅವ ವಾಕ್ಯ ತಿಳಿತಾ ಇತ್ತು ಮುಂದೆ ವಾಕ್ಯ ತಿಳಲಿಕ್ಕೆ ಶುರುವಾಗ್ತ ಅವಾಗೂ ಇದಕ್ಕ ಕೊಂಕು ಬುದ್ಧಿನ ಬಂತು ಆಮ ನೀವು ನಾಲ್ಕು ಮಂದಿ ಉಪನ್ಯಾಸ ಮಾಡಿಸೋಣ ಒಳಗೆ ಎಲ್ಲೋ ಮೂಲೆ ಆಗ ಅದು ಹಂಗೆ ಇತ್ತು ಎಲ್ಲೋ ಮೂಲೆ ಹಂಗೆ ಇತ್ತು ಆಪರೇಷನ್ ಥಿಯೇಟ್ರ್ ಕರ್ಕೊಂಡು ಹೋಗಿ ಹೋಗ್ತಾ ಇದ್ರು ಆಮೇಲೆ ನನಗೆ ಬೇರೆ ಹರಿಲ್ಲ ಅಲ್ಲಿ ಅಪೋಲೋ ಅಪೋಲೋ ಇದ್ರಿಗೆ ಮೈಸೂರು ಅಪೋಲೋನ ಅದು ಕರ್ಕೊಂಡು ಹೋಗ್ತಾ ಇದ್ರು ಸ್ಟೆಚ್ ಮಾಡಿ ಮಲಿಸಿದ್ರು ಸುವೇದಾಗಿದ್ರು ಬಂತು ಸ್ವಾಮೀಜಿ ಕರ್ಕೊಂಡು ಬಂತಾರೆ ಹಿಂಗ್ ಬರ್ತದೆ ಆಮೇಲೆ ಒಳಗೆ ಹೋಗ್ಬೇಕಾದ್ರೆ ಅವ್ರಿಗೆ ಡಾಕ್ಟರ್ ತಕ್ಕ ಕೇಳಿದ್ರು ಯಾಕೆ ಕರ್ಕೊಂಡ್ ಬಿಂಟು ಸಾಮಾಜಿ ಏನ್ ಆಪರೇಷನ್ ಅದು ಹಾಗಾದ್ರೆ ಗಾಬರಿಯ ಬೇಡ ಅವರೇನೋ ಒಂದು ಯುದ್ಧ ಮಾಡ್ಲಿಕ್ಕೆ ಆ ಯುದ್ಧ ನಾವು ಹೋಗಿ ನೋಡ್ಬೇಕಾಗಿದೆ ಅಲ್ಲಿ ನನ್ನ ಕರ್ಕೊಂಡ್ತಾರೆ ಇಷ್ಟು ಆಬ್ಜೆಕ್ಟಿವ್ ಆಗಿ ಅದನ್ನು ತಗೋಬೇಕ ಆ ಮಟ್ಟದಲ್ಲಿ ಸ್ಪಷ್ಟತೆ ಇರ್ಬೇಕಾಗ್ತದೆ ಆ ಮಟ್ಟದಲ್ಲಿ ನಿಖರತೆ ಇರಬೇಕಾಗ್ತದೆ ಆ ಮಟ್ಟದಲ್ಲಿ ನಿಶ್ಚಯ ಇರ್ಬೇಕಾಗ್ತದೆ ಅದಕ್ಕಂತಾರೆ ದೃಢೈವ ನಿಷ್ಠ ತಸ್ಯ ಸ್ಮೃತಿ ತತ್ರೈವ ದೃಢೈವ ನಿಷ್ಠ ಆ ಸ್ಮೃತಿಯಲ್ಲಿ ಆ ಸ್ಪಷ್ಟತೆಯಲ್ಲಿ ನಿಲ್ಲು ಯಾವ ಸ್ಪಷ್ಟತೆ ನಿಲ್ಲದು ಸುಲಭ ಅಲ್ಲ ನಾ ಸುಲಭ ಅಂತ ಏನು ಹೇಳ್ತೀನಿ ಈ ವಿಷಯಗಳಲ್ಲಿ ಉಪನ್ಯಾಸಗಳು ಸಿಗೋದೇ ಸುಲಭ ಅಲ್ಲ ಸಿಕ್ಕ ಮೇಲೆ ಎಲ್ಲಾ ಕ್ಲಾಸಿಗೂ ನಾವು ಅಟೆಂಡ್ ಆಗ್ತೇವೆ ಅನ್ನೋದು ಸುಲಭ ಅಲ್ಲ ಎಲ್ಲ ಕ್ಲಾಸಿಗೂ ನಾವು ಅಟೆಂಡ್ ಆದ್ರೂ ಕೂಡ ಕೇಳಿಸ್ಕೊಳ್ತೇವೆ ಅನ್ನೋದು ಸುಲಭ ಅಲ್ಲ ಕೇಳಿಸ್ಕೊಂಡ ಮೇಲೆ ಕೇಳಿಸ್ಕೊಂಡಿದ್ದು ಎಲ್ಲವೂ ನಮಗೆ ತಿಳಿಯುತ್ತದೆ ಅನ್ನೋದು ಸುಲಭ ಅಲ್ಲ ಆ ತಿಳಿದುತ್ತೆಲ್ಲ ನಮಗೆ ಬರೀತದೆ ಅನ್ನೋದು ಇನ್ನೂ ಸುಲಭ ಹೇಳಿ ನಮ್ಗೆ ಮತ್ತೆ ಹೇಳ್ಬಾರ್ದು ಸಮಯ ನಮ್ಗೆ ಮೂರು ಸಾವಿರ ರೂಪಾಯಿ ನಾವು ವೇಸ್ಟ್ ಆಗುತ್ತೆ ಮೊದಲೇ ಹೇಳಿದ್ರೆ ನಾವೇನು ಬರ್ತಿದ್ದಲ್ಲ ಬಿಡಿ ಹೀಗಾಗಿ ಆ ಜನ್ಮ ಜನ್ಮಾಂತರದ ಈ ದೇಹ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯಗಳ ಚಕ ತಪ್ಪಿಸಲಿಕ್ಕೆ ಪುನಃ ಪುನಃ ಶ್ರವಣ ಮಾಡಬೇಕು ಮತ್ತೆ ಮತ್ತೆ ಶ್ರವಣ ಮತ್ತೆ ಮತ್ತೆ ಶ್ರವಣ ಹೀಗಾಗಿ ರಮಣರು ಈ ಎರಡು ಶ್ಲೋಕಗಳಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಬಹಳ ಸುಂದರವಾಗಿ ಈಗ ಸದರ್ಶನ ಮೊದಲನೇ ಶ್ಲೋಕನ ಪ್ರಾರಂಭ ಮಾಡ್ತಾರೆ ಸರ್ವೈ ನಿಧಾನಂ ಜಗತಃ ಅಹಮಶ್ಚ ಜಗತ್ತಿಗೂ ಮತ್ತು ನನಗೂ ಸರ್ವೈ ನಿಧಾನಂ ಸಮಸ್ತ ಜಗತ್ತಿಗೂ ಮತ್ತು ನನಗೂ ಚೆನ್ನಾಗಿ ಅರ್ಥ ಮಾಡ್ಬೋದು ಸಮಸ್ತ ಜಗತ್ತಿಗೂ ಜಗತ್ತು ಅಂದ್ರೆ ಏನ್ ಬಂತದ್ರೊಳಗೆ ಎಲ್ಲ ನಾಮ ರೂಪಗಳು ಎಲ್ಲ ಆಕಾರಗಳು ಎಲ್ಲ ವೃಕ್ಷಾದಿಗಳು ಎಲ್ಲ ವನಸ್ಪತಿಗಳು ಪ್ರಾಣಿ ಪಕ್ಷಿಗಳು ಗುಡ್ಡ ಪರ್ವತ ಬಂಡೆಗಳು ಇನ್ಕ್ಲೂಡಿಂಗ್ ಬಳ್ಳಾರಿ ಬಂಡೆ ಅದನ್ನು ಎಂದೂ ಮರಿಬಾರ್ಮೇಲೆ ಏಷ್ಯಾದಲ್ಲಿ ಮೂರನೇ ಇದ್ದದ್ದು ಸಿಂಗಲ್ ಸ್ಟೋನ್ ಮೌಂಟನ್ ಏಷ್ಯಾದಲ್ಲಿ ಬಳ್ಳಾರಿ ಎಷ್ಟು ವಿಷಯಗಳಿಗೆ ಪ್ರಸಿದ್ಧತೆ ಗೊತ್ತದು ಸಾಮಾನ್ಯ ಅಲ್ಲ ಅದೇನು ನಿಮಗೆ ಗುಡ್ಡ ಕಾಣಿಸ್ತದೆ ಒಂದಕ್ಕಲ್ಲದು ಒಂದಕ್ಕಲ್ಲ ಗುಡ್ಡ ಪ್ರೂಫ್ ಬಳ್ಳಾರಿ ಅವರಿಗೆ ಗೊತ್ತದ ಮೇಲೆ ಡೌಟ್ ನನಗೆ ಗೊತ್ತದೆ ಅಂದ್ರೆ ತಿಳಿಸಿದ್ದಾರೆ ಬಳ್ಳಾರಿ ಆ ಸಿಂಗಲ್ ಸ್ಟರ್ಡ್ ಏಷ್ಯಾದಲ್ಲಿ ಮೂರನೇ ಇಷ್ಟು ಬಂತು ಜಗತ್ತು ಅಂದ್ರೆ ಎಲ್ಲ ದೇವತೆಗಳು ಒಂದ್ರು ಎಲ್ಲ ಲೋಕಗಳು ಒಂದು ಜಗತ್ ಆಯ್ತು ಅಲ್ಲಿಗೆ ನಿಲ್ಲಿಸಲಿಲ್ಲ ಅಹಮಶ್ಚ ನಾನ್ನ ನಾನ್ ನಾ ನಾನ ಅಂತ ಪುಟ್ಟಿತ್ತದಲ್ಲ ಈ ನಾನುವಿಗೂ ಈ ಜಗತ್ತಿಗೂ ಸರ್ವೈ ನಿಧಾನಂ ಸರ್ ಈ ಎಲ್ಲರಿಗೂ ಕೂಡ ಅಧಿಷ್ಠಾನ ನಿಧಾನಮಂದ್ರೆ ಮೂಲ ಆಧಾರ ಇವೆಲ್ಲವುಗಳಿಗೂ ಆಧಾರ ನಿಧಾನಂ ಸರ್ವೈ ಜಗ ಅಹಮಶ್ಚ ನಿಧಾನಂ ಏನದು ಆಧಾರ ಇವೆಲ್ಲವುಗಳಿಗೆ ಆಧಾರ ಏನು ವಾಚ್ಯ ಪ್ರಮಾಣವು ಮಾತಾಡ್ತದೆ ಏನೋ ಪ್ರಭು ಈಶ್ವರನು ಇದೆಲ್ಲದಕ್ಕೂ prabhu ಅಧಿಷ್ಠ ಆಧಾರ ಪ್ರಭು ಪ್ರಭು ನಪಾರ ಅಪಾರ ಶಕ್ತಿ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಇಚ್ಛಾಶಕ್ತಿ matra ಜ್ಞಾನಶಕ್ತಿ ಆ ಸಂಕಲ್ಪವನ್ನ ಕಾರ್ಯಗತ ಮಾಡಲಿಕ್ಕೆ ಬೇಕಾದಂತಹ ಇಂಟೆಲಿಜೆನ್ಸ್ ಇಂಟೆಲಿಜೆನ್ಸ್ ಟು ಡಿಸೈನ್ ಕ್ರಿಯಾಶಕ್ತಿ ಯಾವ ರೀತಿ ಡಿಸೈನ್ ಮಾಡಿದ್ದಾನೋ ಅದೇ ರೀತಿಯಾಗಿ ಅದನ್ನ ರಚಿಸುವಂತಹದ್ದು ಅದು ಕ್ರಿಯಾಶಕ್ತಿ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಕುಂಭಾರ ಇಚ್ಛಾಶಕ್ತಿ ಕುಂಭಾರನ ಇಚ್ಛಾ ಏನು ಹೇಳ್ರಿ ಮಡಿಕೆಯನ್ನ ಮಾಡಬೇಕು ಹೌದೋ ಆ ನಂತರ ಅವನಲ್ಲುವಂತಹ ಜ್ಞಾನ ಶಕ್ತಿ ಎಂತ ಜ್ಞಾನ ಶಕ್ತಿ ಹೇಳು ಯಾವ ಶೇಪಿನಲ್ಲಿ ಮಾಡಬೇಕು ಯಾವ ಆಕಾರದಲ್ಲಿ ಮಾಡಬೇಕು ಯಾವ ಸೈಜ್ನಲ್ಲೂ ಮಾಡಬೇಕು ಇದು ಎದಕ್ಕಾಗಿ ಮಾಡಬೇಕು ಇದು ಲಾಲು ಪ್ರಸಾದ್ ಏನದು ಸ್ಟೇಷನ್ ಮೇಲೆ ಚಾಯ ಎದಕ್ಕಾಗಿ ಮಾಡ್ಬೇಕ ಅಡಿಗೆಗಾಗಿ ಮಾಡ್ಬೇಕ ನೀರಿಡ್ಲಿಕ್ಕಾಗಿ ಮಾಡ್ಬೇಕಾ ಇದು ಜ್ಞಾನ ಶಕ್ತಿ ಆಮೇಲೆ ಕ್ರಿಯಾಶಕ್ತಿ ಏನು ಕಮಾಂಡ್ ಟು ಏಟ್ ಅಲ್ಲಿ ತಿರಿ ಇದೆ ಅಲ್ಲಿ ಮಣ್ಣಿದೆ ತಗೋ ನೀರಿದೆ ನಿನಗೆಲ್ಲ ನಿನಗೆ ಬೇಕಾದಂತಹ ಸಲಕರಣೆಗಳಿವೆ ನೀನಾದ್ರೂ ಮಾಡು ಅದು ಕ್ರಿಯಾಶಕ್ತಿ ಕುಂಭಾರನ ಇಚ್ಛಾಶಕ್ತಿ ಕುಂಭಾರನ ಜ್ಞಾನ ಶಕ್ತಿ ಕುಂಭಾರನ ಕ್ರಿಯಾಶಕ್ತಿ ಏನು ನಮಗೆ ಪ್ರೊಡಕ್ಷನ್ ಲಭ್ಯ ಆಯಿತು ಮಡಿಕೆ ಈಗ ಈ ಜಗತ್ತು ಸಮಸ್ತ ಲೋಕಗಳಿಂದ ಸಹಿತವಾದ ಈ ಜಗತ್ತು ನಮಗೆ ಲಭ್ಯವಾಗಿದೆ ಅಂದ್ರೆ ಇದರ ಹಿಂದೆ ಕೂಡ ಏನ್ ಬೇಕು ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಈ ಮೂರನ್ನ ಸೇರಿಸಿ ನಿಮಿತ್ತ ಕಾರಣ ಅಂತ ಕರಿ ಬರ್ಕೋದು ನಿಮಿತ್ತ ಕಾರಣ ಈ ಮೂರನ್ನು ಸೇರಿಸಿ ನಿಮಿತ್ತ ಕಾರಣ ಅದು ಯಾವಾಗ ಯಾವಾಗ ನಿಮಿತ್ತ ಕಾರಣ ಅಂತ ನಮಗೆ ಕೇಳಿಸ್ತದೆ ಶಬ್ದ ಕೇಳಿ ಬರ್ತದೆ ಆವಾಗ ಈ ಮೂರನ್ನು ಅದರ ಗರ್ಭದಲ್ಲಿ ಸೇರಿಸ್ಕೋಬೇಕು ಏನು ಮೂರು ಇಚ್ಛಾಶಕ್ತಿ ಜ್ಞಾನ ಶಕ್ತಿ ಹೀಗಾಗಿ ಈಶ್ವರನಿಗೆ ಇನ್ನೊಂದು ಹೆಸರು ಏನು ಅಂದ್ರೆ ಸರ್ವಶಕ್ತ ಅವನು ಸರ್ವಶಕ್ತನಾಗಿದ್ದರಿಂದಾಗಿ ಪ್ರಭು ಏನಕ್ಕೆ ಪ್ರಭುವು ಸಮಸ್ತ ಈ ಸೃಷ್ಟಿಗೆ ಪ್ರಭು ಯಾರಕ್ಕೆ ಖಚಿತವಾಗಿ ಹೇಳಿ ಹೇಳಿ ಖಚಿತವಾಗಿ ಹೇಳಿ ಯಾರ ಪ್ರಭು ಅಂದ್ರೆ ಯಾರ ಕಶ್ಚಿತ ಕಶ್ಚಿತ ಯಾರಿಗೂ ಕಾಣಿಸುವುದಿಲ್ಲ ಯಾರ ಕೈಗೂ ಸಿಗುವುದಿಲ್ಲ ಯಾರ ಜೊತೆಗೂ ಮಾತಾಡುವುದಿಲ್ಲ ಯಾರಿಂದ ಏನನ್ನು ಬಯಸುವುದಿಲ್ಲ ಕಶ್ಚಿತ್ ಅಪಾರ ಶಕ್ತಿ ಪ್ರಭು ಅವನು ನಿಧಾನಂ ಏನಕ್ಕೆ ನಿಧಾನ ಜಗತ್ತ ಅಹಮಷ್ಟು ಮರಿಬೇಡ್ರಿ ಈಶ್ವರ ಜಗತ್ತಿಗೆ ಕಾರಣ ನಾನಲ್ಲ ನಿನಗೂ ಯಾರ ಕಾರಣ ಈಶ್ವರನೇ ಕಾರಣ ನಿನ್ನ ನಿನ್ನ ಇರುವಿಕೆಗೂ ಈಶ್ವರನೇ ಕಾರಣ ಕಾನಂತದೆ ಎಲ್ಲದಕ್ಕೂ ಈ ಟೇಬಲ್ ಕಾರಣ ಆಗಿರ್ಬಹುದು ನನಗಲ್ಲ ಅಂತದೆ ಆವಾಗ ಈ ಟೇಬಲ್ ಅಂತದೆ ನಾನು ಕಾರಣ ಅಲ್ಲಪ್ಪ ಕೆಳಗೆ ನೆಲ ಇದೆ ಆ ನೆಲ ಕಾರಣ ಆ ನೆಲ ನಿನಗೆ ಕಾರಣವಾಗಿರ್ಬಹುದು ನನಗಲ್ಲ ನೀನು ನೆಲದ ಮೇಲೆ ಇದ್ದೀಯ ಹಾಗಾದ್ರೆ ನಿನಗೂ ನನಗೂ ಸೇರಿಸಿ ಯಾರು ಕಾರಣ ನಿಧಾನಂ ಯಾರು ನೆಲ ಆ ಪೃಥ್ವಿ ಅಂತದ ನಾನು ಎಲ್ಲದಕ್ಕೂ ಕಾರಣವಾಗಿರ್ಬಹುದು ಆದರೆ ನನ್ನ ಹೊರತುಪಡಿಸಿ ಇನ್ನೂ ಸೂರ್ಯ ಅಂತ ಒಬ್ಬನಿದ್ದಾನೆ ಅವನು ನಮಗೆಲ್ಲ ಕಾರಣ ಅಂತಾನೆ ಸೂರ್ಯ ಅಂತಾನೆ ಅಯ್ಯೋ ನಾನೇ ನಾನು ಅಂದ್ಕೊಂಡಿದ್ದೆ ಇಲ್ಲಪ್ಪ ನನಗೂ ಕೂಡ ಒಂದು ಇನ್ನೊಂದು ಇದೆ ಅದಕ್ಕೆ ಏನಂತಾರೆ ಮಾಮಾಜಿ ಚೈತ್ರ ಚಿತ್ರ ನಕ್ಷತ್ರ ಚಿತ್ರ ನಕ್ಷತ್ರ ಈ ಸೂರ್ಯ ಚಿತ್ರ ಚಿತ್ರ ನಕ್ಷತ್ರ ಅಲ್ವಾ ಜ್ಯೇಷ್ಠ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಈ ಸೂರ್ಯ ಜ್ಯೇಷ್ಠ ನಕ್ಷತ್ರ ಸುತ್ತಿರ್ತ ಅಂದ್ರೆ ನಮಗೆ ಸೂರ್ಯನ ಮೂಲ ಸೂರ್ಯನಿಗೆ ಆ ಜ್ಯೇಷ್ಠ ನಕ್ಷತ್ರಕ್ಕೂ ಕೂಡ ಇನ್ನೊಂದು ಯಾವ್ದು ಮೂಲ ಇರ್ತದೆ ಅದು ನಮ್ಮ ಅರಿವಿಗೆ ಬಂದಿಲ್ಲ ನಮ್ಮ ಜಿಜ್ಞಾಸಕ್ಕೆ ಬಂದಿಲ್ಲ ನಮ್ಮ ಸಂಶೋಧನೆಗೆ ಅದು ಒಳಪಟ್ಟಿಲ್ಲ ಸ್ವಾಮಿ ಹಿಂದೆ ಮೂಲ ಮೂಲ ಮೂಲ ಹುಡುಕೋ ಎಲ್ ತಂಗ ಹೋಗ್ತೇವೆ ಅಪಾರ ಶಕ್ತಿ ಈಶ್ವರ ಎಲ್ಲದಕ್ಕೂ ಮೂಲ ಏನೇನಾದ್ರೂ ನಮಗೀಗ ನಿಮಿತ್ತ ಕಾರಣ ಯಾವ ನಿಮಿತ್ತ ಕಾರಣದಲ್ಲಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನ ಇಚ್ಛಾಶಕ್ತಿ ಜ್ಞಾನ ಶಕ್ತಿ ಕ್ರಿಯಾಶಕ್ತಿ ಆ ಏನು ಸರ್ವಶಕ್ತ ಇದ್ದಾನೆ ಅವನ ಪ್ರಭು ಅಂತ ಕರೀತಾರೆ ಈಶ್ವರ ಅಂತ ಕರೀತಾರೆ ಇದು ಪ್ರಾರಂಭದ ಜಿಜ್ಞಾಸ ಕೇಳ್ಕೊಳಿಸಲು ಯಾವುದಾದ್ರೂ ಒಂದು ವಸ್ತು ಉಂಟಾಗಬೇಕಾದ್ರೆ ಎರಡು ಕಾರಣಗಳು ಬೇಕು ಯಾವುದೇ ಪದಾರ್ಥ ನೀವು ಉಂಟು ಮಾಡಿ ಮಡಿಕೆ ಇದೆ ಈ ಮಡಿಕೆ ಎನ್ನುವ ಪದಾರ್ಥ ಉಂಟಾಗಬೇಕಾದ್ರೆ ಪ್ರೊಡ್ಯೂ ಪ್ರೊಡಕ್ಟ್ ಇದೊಂದು ಪ್ರಾಡಕ್ಟ್ ಹೊರಗೆ ಬರಬೇಕಾದ್ರೆ ಇದಕ್ಕೆ ಎರಡು ಕಾರಣಗಳು ಬೇಕು ಅನ್ನೋದನ್ನು ನೀವು ವೇದ ನೋಡಿ ಹೇಳಬೇಕಾಗಿಲ್ಲ ಅನುಭವದಲ್ಲೇ ಗೊತ್ತಿದೆ ಎರಡು ಕಾರಣಗಳು ಏನಂದ್ರೆ ಒಂದು ಮಣ್ಣು ಇನ್ನೊಂದು ಕುಂಭಾರ ಆ ಕುಂಭಾರ ಅವನು ನಿಮಿತ್ತ ಕಾರಣ ಮಣ್ಣು ಉಪಾನ ಕಾರಣ ಮಟೀರಿಯಲ್ ಕಾಸ್ ಏನು ತಗೊಂಡು ಮಾಡಿದ ಕುಂಬಾರ ಮಣ್ಣು ತಗೊಂಡು ಮಾಡುತ್ತೆ ಕ್ಲೀನ್ ಹೌದಾ ಏನ್ ತಗೊಂಡು ಮಾಡಿದ ಮಣ್ಣು ತಗೊಂಡು ಮಾಡುತ್ತ ಆಭರಣ ಇದೆ ಅಕ್ಕ ಸಾಲಿಗ ಮಾಡಿದ ಏನ್ ತಗೊಂಡು ಮಾಡುದ ಚಿನ್ನ ತಗೊಂಡು ಮಾಡ ಚಿನ್ನ ಉಪಾದಾನ ಕಾರಣ ಅಕ್ಕಸಾಲಿಗ ನಿಮಿತ್ತ ಕಾರಣ ಅವನಿಗೆ ನಿಮಿತ್ತ ಕಾರಣ ಅಂತ ಯಾಕೆ ಕರಿತೀರಿ ಅವನಲ್ಲಿ ಮೂರು ಶಕ್ತಿ ಇದೆ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ರೈಟಾ ಈಗ ನೋಡಿ ಮಜಾ ಆಯ್ತು ಇಂತಹ ಮೂರು ಶಕ್ತಿಗಳಿದ್ದು ಮಣ್ಣಿಲ್ಲದೆ ಹೋದರೆ ಮಡಿಕಾಗೋದಿಲ್ಲ ಮಣ್ಣು ಇದ್ದು ಈ ಮೂರು ಶಕ್ತಿಗಳು ಇಲ್ಲದೆ ಇಲ್ಲದೆ ಹೋದರೆ ಆಗೋದಿಲ್ಲ ಎಷ್ಟೋ ಸಲ ಇರ್ತಾರೆ ನೀಲಪ್ಪ ಕುಂಭ ಅವ್ರ ಮನೆ ಹೆಸರು ಕುಂಭನ್ರಿ ಕುಂಬ ಅಯ್ಯೋ ನನ್ನ ಪೂರ್ವಜರು ಮಡಿಕೆ ಮಾಡಿ ಈಗ ಮಾಡ್ತಾ ಈಗ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿದ ಅವರಿಗೆ ಮುಜುಗರು ನಮ್ಮ ಪೂರ್ವಜರು ಮಾಡ್ತಾ ಇದ್ರು ಹೇಳುವಾಗ ಕೂಡ ಮುಜುಗರು ಪಟ್ಟೇ ಹೇಳ್ತಾರೆ ಅಭಿಮಾನ ಪಟ್ಟು ಯಾರು ಹೇಳೋದಿಲ್ಲ ಈವನ್ ರೈತರು ಕೂಡ ಹೆಮ್ಮೆಯಿಂದ ನಾನೊಬ್ಬ ರೈತನಾಗಿದ್ದೇನೆ ಅಂತ ಹೇಳೋದಿಲ್ಲ ರೈತ ಯೋ ಏನ್ ಮಾಡದ್ರಿ ಏನನ್ಸು ರೈತಾಪಿ ಮಾಡ್ಕೊಂಡಿದ್ದೀರಿ ನೀನು ಜಗತ್ತಿಗೆ ಊಟ ಹಾಕೊಂಡು ಮಾರಾಯ ನೀನು ಯಾಕೆ ಅಲ್ಪನಾಗಿ ತೋರಿಸ್ತೀಯ ಏನ್ ಮಾಡೋದು ಇಚ್ಛಾಶಕ್ತಿ ಜ್ಞಾನ ಶಕ್ತಿ ಕ್ರಿಯಾಶಕ್ತಿಯಿಂದ ಕೂಡಿದಂತಹ ಈ ಕುಂಭಾರ ಈ ಅಕ್ಕಸಾಲಿಗ ಅವರಿಗೆ ಪದಾರ್ಥ ಒಂದು ಮಣ್ಣು ಅಥವಾ ಇವರಿಗೆ ಒಂದು ಚಿನ್ನ ಹೀಗಿರುವುದರಿಂದ ಈ ಎರಡು ಕಾರಣಗಳು ಬೇಕೇ ಬೇಕು ಯಾವುದೇ ವಸ್ತು ಸಿದ್ಧವಾಗಲಿ ಇವು ಎರಡು ಕಾರಣಗಳು ಬೇಕೆ ಹೀಗಿದ್ದ ಪಕ್ಷದಲ್ಲಿ ಈ ಎಲ್ಲ ಈ ಸಮಸ್ತ ಸೃಷ್ಟಿ ಅನ್ನೋದು ಬರೀ ಘಟ ಒಂದೇ ಅಲ್ಲ ಬರೀ ವೃಕ್ಷ ಒಂದೇ ಅಲ್ಲ ಬರೀ ಚೈನ್ ಒಂದೇ ಅಲ್ಲ ಸರ್ವಸ್ವವು ಸಮಸ್ತವೂ ಸೇರಿ ಸೃಷ್ಟಿಯಾಗ್ತದೆ ಇದಕ್ಕೆ ಹೇಗೆ ಇವು ಎರಡು ಕಾರಣಗಳು ಹಾಗೆಯೇ ಈ ಜಗತ್ತಿಗೂ ಕೂಡ ಈ ಸೃಷ್ಟಿಗೂ ಕೂಡ ಎರಡು ಕಾರಣ ಇರ್ಲಿಕ್ಕೆ ಬೇಕು ಇದು ಇನ್ಫ್ಲುರೆನ್ಷಿಯಲ್ ನಾಲೆಡ್ಜ್ ಎಂದು ಕರೀತಾರೆ ಅನುಮಾನದಿಂದ ಸಿದ್ಧವಾಗ್ತದೆ ಅನುಮಾನದಿಂದ ಸಿದ್ಧವಾಗ್ತದೆ ಏನು ಇವನು ಹಗಳತ್ತು ಒಟ್ಟು ಉಪವಾಸ ಮಾಡುತ್ತಾನೆ ತಿಂಗಳವನು ಉಪವಾಸ ಮಾಡುತ್ತಾನೆ ಆದರೂ ಒಂದು ಕಿಲೋ ಸಹಿತ ತೂಕ ಕಡಿಮೆ ಅನುಮಾನ ಏನು ಹೇಳ್ತದೆ ರಾತ್ರಿ ಯಾರಿಗೂ ಗೊತ್ತಾಗದ ಹಾಗೆ ಊಟ ಮಾಡ್ತಾ ಇದ್ದಾನೆ ಇದು ಅನುಮಾನದ ಸಿದ್ಧ ಇನ್ಫ್ಲೂಯೆನ್ಷಿಯಲ್ ನಾಲೆಡ್ಜ್ ಅಂತ ಹೌದಾ ಹೊರಗಡೆ ಇಷ್ಟು ಚಪ್ಪಲಿಗಳಿವೆ ಏನು ಸಿದ್ಧ ಆಗ್ತದೆ ಒಳಗಡೆ ಜನ ಇದ್ದಾರೆ ಏನೋ ಕಾರ್ಯಕ್ರಮ ನಡೀತಾ ಇದೆ ಎಷ್ಟು ಜನ ಇದ್ದಾರೆ ಚಪ್ಪಲಿ ಎಣಸು ಗೊತ್ತಾಗುತ್ತೆ ನಾಲೆಡ್ಜ್ ಏನ್ ನಾಲೆಡ್ಜ್ ಇದು ಅನುಮಾನ ಜ್ಞಾನ ಇನ್ಫ್ಲುವೆನ್ಷನ್ ಹಾಗೆ ಇಲ್ಲಿ ಕೂಡ ಅನುಮಾನ ಸಿದ್ಧವಾಗ್ತದೆ ಹೇಗೆ ಈ ಒಂದೊಂದು ವಸ್ತುವಿಗೆ ಎರಡು ಕಾರಣಗಳು ಹಾಗೆ ಸಮಸ್ತ ಈ ಜಗತ್ತಿಗೂ ಕೂಡ ಎರಡು ಕಾರಣಗಳು ಅವು ಎರಡು ಕಾರಣಗಳೇನು ಅದು ಉಪಾದಾನ ಇನ್ನೊಂದು ನಿಮಿತ್ತ ಹೌದ ಹಾಗೆ ಜಗತ್ತಿಗೆ ಉಪಾದಾನ ಏನು ಜಗತ್ತಿಗೆ ನಿಮಿತ್ತ ಏನು ಈಗ ನಾವು ಹುಡುಕಿ ತೆಗೆದ್ವಿ ಜಗತ್ತಿಗೆ ನಿಮಿತ್ತಗೆ ಸರ್ವಜ್ಞ ಸರ್ವಶಕ್ತ ಹೇಗೆ ಸರ್ವಜ್ಞ ಯಾಕೆ ಅವನಿಗೆ ಕುಂಬಾರನಿಗೆ ಹೇಗೆ ಮಡಿಕೆಯನ್ನ ಮಾಡುವ ಜ್ಞಾನ ಇದೆಯೋ ಅವನಿಗೆ ಘಟಜ್ಞ ಅಂತ ಕರು ಅಕ್ಕಸಾರಿಗೆ ನಂತ ಕರೀತಾರೆ ಆಭರಣಜ್ಞ ಘಟಜ್ಞ ಆಭರಣಜ್ಞ ಜಗತ್ತನ್ನು ಸೃಷ್ಟಿ ಮಾಡಿದವನಿಗೆ ಅವನಿಗೆ ಎಲ್ಲವೂ ಅವನೇ ಮಾಡಿದ್ರಿಂದಾಗಿ ಅವನು ಸರ್ವಜ್ಞ ಜ್ಞಾನ ಶಕ್ತಿ ಆಯ್ತಾ ಇನ್ನು ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಆದ್ರಿಂದ ಅವೆರಡನ್ನೂ ಸೇರಿಸಿ ಸರ್ವಶಕ್ತ ಸರ್ವಶಕ್ತ ಸರ್ವಜ್ಞ ಇವನು ನಿಮಿತ್ತ ಕಾರಣ ಅವನಿಗೆ ಈಶ್ವರ ಅಂತ ಕರೀತಾರೆ ಓಕೆ ಓಕೆ ಪ್ರಭು ಈಶ್ವರ ಮಾಡದ ಹೊತ್ತು ಎಲ್ಲಿಕೊಂಡು ಮಾಡಿದ ರಮಣರ ಎಲ್ಲ ರಚನೆಗಳು ಹಿಂಗೆ ನಾವು ಎಷ್ಟೋ ಸಲ ಹೇಳಿದ್ದೆವು ಜನರಿಗೆ ಅರ್ಥ ಮಾಡ್ಕೊಂಡಿಲ್ಲ ನಾವೇನೇ ಅಂತಂದ್ರೆ ರಮಣದ ಗ್ರಂಥವನ್ನ ಅಭ್ಯಾಸ ಮಾಡಬೇಕಾದ್ರೆ ಯಾರು ಎಲ್ಲ ಉಪನಿಷತ್ತುಗಳನ್ನು ಅಭ್ಯಾಸ ಮಾಡಿದಾರೋ ಎಲ್ಲ ಗ್ರಂಥಗಳು ವೇದಾಂತ ಅಧ್ಯಯನ ಮಾಡಿದಾರೋ ಅವರಿಂದ ರಮಣದ ಗ್ರಂಥಗಳನ್ನು ಅಭ್ಯಾಸ ಮಾಡಬೇಕು ಯಾಕೆ ಅಂದರೆ ಅವರು ಕೊಡುವ ಒಂದೊಂದು ವಾಕ್ಯವು ಕೂಡ ಬ್ರಹ್ಮಸೂತ್ರ ವಾಕ್ಯ ಇದ್ದಂಗೆ ಇರ್ತಾರೆ ಆದ್ರೆ ಗರ್ಭದಲ್ಲಿ ಉಪನಿಷತ್ತೇಗಿರ್ತಾರೆ ಸುಮ್ಮನೆ ಎರಡು ವಾಕ್ಯ ಹೇಳಿಬಿಟ್ಟು ಮುಗಿತು ಹೋಗೋ ಬನ್ನಿ ಅಂತ ಅವರು ಖಚಿತ ಅಪಾರ ಶಕ್ತಿ ಪ್ರಭು ಅಷ್ಟೇ ಹೇಳಿದರು ಉಪಾನ ಹೇಳೇ ಇಲ್ಲ ಉಪಾದಾನ ಹೇಳಲೇ ಇಲ್ಲ ಮಟೀರಿಯಲ್ ಕಾಲ್ ಎಲ್ಲಿ ಹೇಳ್ತಾರೆ ಹೇಳಿಲ್ಲ ಸಮಯ ಅವ್ರಿಗೆ ಹೇಳಿಲ್ಲ ಬಿಡಿ ನೀವ್ಯಾಕೆ ಹೇಳ್ತೀರ ಅದನ್ನ ಹಾಗೆ ಆಗೋದಿಲ್ಲ ಮೆಥಡಾಲಜಿ ಹಾಗಿಲ್ಲ ವಿಷಯ ಕೈಗೆತ್ಕೊಂಡ್ರೆ ಅಕ್ಕ ಪಕ್ಕ ಮೇಲೆ ಕೆಳಗೆ ಊಟ ಅಗಲ್ಲ ಏನಿದೆ ಅಷ್ಟನ್ನು ತೇಲಿ ಬಿಟ್ಬಿಡ್ಬೇಕಲ್ಲ ಅದಷ್ಟನ್ನು ಲೆಕ್ಕ ತಗೊಳ್ಳಿಕ್ಕೆ ಬೇಕು ಅದೇ ಮೆಥಡಾಲಜಿ ಅದೇ ಟೀಚಿಂಗ್ ಮೆಥಡ್ ಇಲ್ಲದೆ ಹೋದ್ರೆ ಇವೆಲ್ಲ ಗಂಟೆಗಳು ಹಂಗೆ ಉಳಿದ್ಬಿಡ್ತ ಗಂಟೆಗಳು ಉಡ್ತ ರಮಣರ ಉಪದೇಶ ಉಪದೇಶಾರವು ಕೂಡ ಹೀಗೆ ಏನು ಕರ್ತುರಾಜ್ಞೆಯ ಪ್ರಾಪ್ತತೆ ಫಲಂ ಕರ್ಮ ಕಿಂ ಪರಂ ಕರ್ಮ ಕಿಂ ಪರಂ ಕರ್ಮ ತಜ್ಜ ಕೃತಿ ಮಹೋದಧವು ಪತನ ಕಾರಣ ಫಲಂ ಅಶಾಶ್ವತಂ ಗತಿ ಇಷ್ಟೋಯೇ ನಿಮಗೆ ಏನೆಲ್ಲ ಬಂದವರು ಕರ್ಮಯೋಗ ಬಂತು ಈಶ್ವರ ಭಾವ ಬಂತು ಈಶ್ವರಾರ್ಪಿತಂ ನಿಶ್ಚಯಾಕೃತ ಚಿತ್ತ ಶೋಧಕಂ ಮುಕ್ತಿ ಸಾಧಕಂ ಕರ್ಮಯೋಗ ಬಂತು ಅಂತ ಕನಸುತ್ತಿ ಬಂತು ಇನ್ನು ಮುಂದಿನ ಶ್ಲೋಕನೇ ಪೂಜಾ ಬರ್ತಾರೆ ಅದರ ಮುಂದಿನ ಶ್ಲೋಕವೇ ಮೆಡಿಟೇಷನ್ ಯೋ ಒಂಬತ್ತು ಶ್ಲೋಕದೊಳಗೆ ಮೆಡಿಟೇಷನ್ ಸಹಿತವಾಗಿ ಪೂರ್ತಿ ಉಪನ್ಯಾಸಗಳು ಮುಗಿದೋಗ ಅವತ್ತು ಒಂದು ಅರ್ಧ ಗಂಟೆನ ಹೇಳಿ ಮುಗಿಸಲಿಕ್ಕೂ ಬರ್ತದೆ ಒಂದು ವರ್ಷ ಹೇಳಿ ಮುಗಿಸ್ಲಿಕ್ಕೂ ಬರ್ತದೆ ಒಂದು ವರ್ಷ ಯಾರಿಗೆ ಅಂದ್ರೆ ಯಾರು ಸಂಪ್ರದಾಯಿಸ್ತಾರೋ ಅವ್ರು ಒಂದು ವರ್ಷ ತಗೊಳ್ತಾರೆ ಯಾರು ಮಕ್ಕಿ ಕ ಮಕ್ಕಿ ಶಬ್ದ ಅರ್ಥ ಶಬ್ದ ಅರ್ಥ ಅಂತ ಕೂತ್ಕೊಂಡಾಗೆ ಅವ್ರು ಒಂದು ಅರ್ಧ ಗಂಟೆನ ಹೇಳು ಮುಗಿಸ್ತಾರೆ ಹೀಗಿದೆ ನೋಡಿ ಮೆಥೋಡಾಲಜಿ ಅಂದ್ರೆ ಇಷ್ಟು ಅದರೊಳಗೆ ಗಾಂಭೀರ್ಯ ಇದೆ ಇಲ್ಲಿ ಏನ್ ನಮಗೆ ಈ ಒಂದು ಸಂಶೋಧನೆ ಆಗಿದೆ ಸರ್ವಶಕ್ತ ಆದ್ರೆ ಒಂದು ಆಗಿಲ್ಲ ಯಾವ್ದಾಗಿಲ್ಲ ಉಪಾದಾನ ಉಪಾದಾನ ಏನು ಉಪಾದ ಅಂದ್ರೆ ಈಶ್ವರನು ತನ್ನ ಜ್ಞಾನ ಶಕ್ತಿಯಿಂದ ತನ್ನ ಇಚ್ಛಾ ಕ್ರಿಯಾ ಶಕ್ತಿಯಿಂದ ಈ ಜಗತ್ತನ್ನ ಮಾಡಿದ ಆಯ್ತು ಬಿಡಿ ಸ್ವಾಮಿ ನೀವು ಹೇಳ್ತೀರನ್ನ ನಾವು ಒಪ್ಕೋತೇವಿ ಶಾಸ್ತ್ರವನ್ನು ನಾವು ಸ್ವೀಕಾರ ಮಾಡ್ತೀವಿ ಒಪ್ಕೋತೀವಿ ಏನ್ ತಗೊಂಡು ಮಾಡಿದ ಮಣ್ಣು ಮಾಡಿದ ಮಣ್ಣು ತಗೊಂಡು ಮಾಡಿದ ಮಣ್ಣು ಯಾಕಂದ್ರೆ ಎಲ್ಲಾ ಜೀವರಾಶಿಗಳು ಇದನ್ನು ಬಂದಾವೆ ಮಣ್ಣಿಂದಲೇ ಕಾಯ ಮಣ್ಣಿಂದಲೇ ಬರ್ತಾವೆ ಮಣ್ಣಲ್ಲೇ ಇರ್ತಾವೆ ಮಣ್ಣಿಗೆ ಹೋಗ್ತಾವೆ ಆದ್ರಿಂದ ನಮ್ ತಲೆ ಓಡ್ತು ಎಂತಂದ್ರು ಮಣ್ಣಿಂದಲೇ ಈ ಜಗತ್ತನ್ನು ಮಾಡುದ ಆ ಮಣ್ಣು ಯಾರು ಮಾಡಿದ್ರು ಮಣ್ಣು ಮಣ್ಣು ಅವನೇ ಮಾಡಿದ ಏನ್ ತಗೊಂಡು ಮಣ್ಣು ಮಾಡಿದ ಅವನು ಹೇಳಿದ್ದ ಇನ್ನೊಂದು ಯಾವುದೋ ಲೋಕದ ಕುತ್ಕೊಂಡು ಈ ಮಣ್ಣು ಮಾಡಿದ ಆ ಲೋಕ ಯಾರು ಮಾಡಿದ್ರು ಆ ಲೋಕ ಯಾರು ಮಾಡಿದ್ರು ಅವನೇನ್ ಮಾಡಿದ ಅವ ಮಾಡಕ್ಕೆ ಮುಂಚಿ ಇತ್ತ ಇದ್ದಿದ್ದಿಲ್ಲ ಹಾಗೆ ಏನ್ ತಗೊಂಡು ಆ ಲೋಕ ಮಾಡುದ ಮತ್ತೆ ಅವ ಎಲ್ಲಿ ಈ ಮಣ್ಣು ಮಾಡಿದಾಗ ಅವನು ಬೇರೆ ಲೋಕದಲ್ಲಿದ್ದ ಆ ಲೋಕ ಮಾಡುವಾಗ ಅವ ಇನ್ನೊಂದು ಲೋಕದಲ್ಲಿದ್ದ ಹಾಗಾಗಿ ಹೇಳ್ರಿ ಅವನು ಯಾವ ಲೋಕದಲ್ಲಿ ಇದ್ಕೊಂಡು ಇದನ್ನು ಮಾಡಿದ ಸ್ವರ್ಗದಲ್ಲಿ ಇದ್ಕೊಂಡು ಎಲ್ಲ ಜಗತ್ತನ್ನು ಮಾಡಿದ ವಾ ಸ್ವರ್ಗದಲ್ಲಿ ಇದ್ಕೊಂಡು ಮಾಡ್ದ ಸ್ವರ್ಗದಲ್ಲಿ ಇರ್ಬೇಕಾದ್ರೆ ಇದ್ಕೊಂಡು ಮಾಡಬೇಕಾದ್ರೆ ಸ್ವರ್ಗ ಯಾರು ಮಾಡಿದ್ರು ಅವನು ಮಾಡಿದ್ನು ಅವನು ಮಾಡಬೇಕು ಮುಂಚೆ ಇತ್ತು ಇಲ್ಲ ಇಲ್ಲ ಅದು ನಮನೇ ಮಾಡಿದೆ ಆವಾಗ ಅವನ ಎಲ್ಲಿದ್ದ ಸರ್ಕತ್ತು ಇದ್ದಿದ್ದಿಲ್ಲ ಎಲ್ಲಿದ್ದ ಎಲ್ಲ ಲೋಕ ಮುಗಿದ ಮೇಲೆ ಇನ್ನು ಒಂದ ಲೋಕಗಳು ಇತ್ತು ನರಕ ನಮಗೆ ಭಗವಂತ ಎಲ್ಲಿದ್ದ ಭಗವಂತ ನರಕದಾಗಿದ್ದುಕೊಂಡು ಏನ್ ಮಾಡಿದ ವ್ಯಾಘಾತ ದೋಷ ಅಂತ ಕರೀತಾರೆ ವ್ಯಾಘಾತ ದೋಷ ನಿರ್ಣಯ ಮಾಡಲಿಕ್ಕೆ ಆಗುವುದಲ್ಲ ನಿರ್ಣಯ ಆಗಿಸುತ್ತಿದ್ದು ವೇದಾಂತಿ ಹೋಗುವುದಿಲ್ಲ ನಿರ್ಣಯ ತಗೊಂಡ ಹೋಗೋದ್ರೆ ಯಾರು ಮಾಡಿದ್ರು ಹೇಳು ಅವನೇ ಮಾಡುದ ಸರ್ವಶಕ್ತ ಮಾಡ್ದ ಪ್ರಭು ಮಾಡುದ ಏನ್ ತಗೊಂಡು ಮಾಡಿದ ಏನ್ ತಗೊಂಡು ಮಾಡಿದ ಈ ವ್ಯಾಘಾತ ದೋಷವನ್ನ ಪರಿಹರಿಸಬೇಕೆಂದು ಪ್ರಮಾಣಗಳು ಹೇಳ್ತವೆ ಏನಂತ ಹೇಳ್ತವೆ ಅವನಿಗೆ ಅವನು ಪದಾರ್ಥವನ್ನ ಬೇರೆ ಎಲ್ಲಿಯೋ ಹುಡುಕಿಕೊಂಡು ಹೋಗಬೇಕಾಗಿಲ್ಲ ಹೋಗಬೇಕಾಗಿಲ್ಲ ಏಕೆಂದರೆ ಪದಾರ್ಥವು ತಾನೇ ತಾನೇ ಪದಾರ್ಥವೂ ಆಗಿ ತಾನೇ ಸೃಷ್ಟಿಕರ್ತನೂ ತಾನೇ ಪದಾರ್ಥವು ತಾನೇ ಆಗಿ ತನ್ನ ಜಗತ್ತನ್ನ ತನಗೆ ಆಗಬೇಕು ಹಾಗೆ ತಾನೇ ಮಾಡಿಕೊಂಡ ಮಾಡಿಕೊಂಡ ನಂತರ ಒಳಗೆ ಯಾರಿದ್ದಾರೆ ಯಾಕೆ ನೀವೆಲ್ಲರೂ ಇಲ್ಲಿ ಅಂತ ಯಾಕಂದ ಹೋಗ್ಬಿಡ್ಲಿಲ್ಲ ಹೇಳು ಪದಾರ್ಥವು ತಾನೇ ಆಗಿದ್ದರಿಂದಾಗಿ ಇಲ್ಲೇ ಮಣ್ಣೇ ಪದಾರ್ಥವಾಗಿದ್ದರಿಂದಾಗಿ ಮಾಡಲ್ಪಟ್ಟ ಮಡಿಕೆಯಲ್ಲಿ ಇರೋದೆಲ್ಲ ಏನು ಎಲ್ಲೆಲ್ಲಿ ಏನಿದೆಯಲ್ಲ ಮಣ್ಣೆ ಒಳಗು ಮಣ್ಣೆ ಹೊರೆಗೂ ಮಣ್ಣೆ ಮೇಲೆ ಮಣ್ಣೆ ಕೆಳಗೆ ಮಣ್ಣೆ ಒಳಗೆ ಏನ್ ತುಂಬಿಕೊಂಡಿದೆಲ್ಲ ಮಣ್ಣೇ ಯಾಕೆ ಮಣ್ಣೇ ಇದರ ಮೂಲ ಮಾಡಿದ ಪದಾರ್ಥದಿಂದ ಮಣ್ಣು ಎಲ್ಲ ಹೋಗಿದ್ದಲ್ಲಿ ಹೇಗೆ ಸಾಧ್ಯ ತಾನೇ ತಾನೇ ಪದಾರ್ಥವಾಗಿದ್ದರಿಂದಾಗಿ ತನ್ನ ಜಗತ್ತಿಗೆ ತಾನೇ ಪದಾರ್ಥವಾಗಿದ್ದರಿಂದಾಗಿ ತಾನು ಮಾಡಿದ ಜಗತ್ತು ಯಾರಿದ್ದಾರೆ ತಾನೇ ಇದ್ದಾನೆ ಹೀಗಾಗಿಯೇ ಈ ಜಗತ್ತು ಚಿತ್ ಜಡ ಚಿತ್ ಜಡ ಸ್ವಲ್ಪ ಚೈತನ್ಯ ಥರ ಕಾಣಿಸ್ತದೆ ಸ್ವಲ್ಪ ಜಡ ಥರ ಕಾಣಿಸ್ತದೆ ಈ ಮೋಡು ಇದು ಜಡನ ಚೈತನ್ಯ ಹೌದ ಆದ್ರೆ ಇದು ಚೈತನ್ಯವೂ ಕೂಡ ಇದರೊಳಗಿನ ಒಂದೊಂದು ಆಟಮ್ ಕೂಡ ಪ್ರತಿ ಕ್ಷಣವೂ ಅದು ಕ್ರಿಯಾತ್ಮಕವಾಗಿದೆ ಒಂದೊಂದು ಆಟಮ್ ಕೂಡ ಒಂದೊಂದು ಕಣ ಕಣವೂ ಕೂಡ ಪ್ರತಿ ಕ್ಷಣವೂ ಕೂಡ ಅದು ಕ್ರಿಯಾತ್ಮಕವಾಗಿದೆ ಒಂದೊಂದು ಆಟಮ್ ಒಂದು ದೃಷ್ಟಿಯಲ್ಲಿ ಇದು ಜಡ ಅಂತ ಅನಿಸ್ತದೆ ಒಂದು ದೃಷ್ಟಿಯಲ್ಲಿ ಇದು ಚೈತನ್ಯ ಇಡೀ ಸಮಸ್ತ ಜಗತ್ತು ಕೂಡ ಇದು ನಿಜವಾಗಿಯೂ ಕುಂಭಾರನು ಮಡಿಕೆಯನ್ನ ಮಾಡಿದಂತೆ ಈ ಜಗತ್ತು ಮಾಡಲ್ಪಟ್ಟಿದ್ದೆ ಆದರೆ ಇದು ಜಡವೇ ಆಗಿ ಇರಬೇಕಾಗಿತ್ತು ಹೇಳಿ ಕುಂಭಾರ ಮಣ್ಣಿನಿಂದ ಜಗತ್ತು ಮಾಡಿದ್ದೇವೆ ತನ್ನಿಂದ ಜಗತ್ತನ್ನು ಮಾಡಲಿಲ್ಲ ತನ್ನಿಂದ ಜಗತ್ತನ್ನ ಮಾಡಿದ್ದೆ ಆದ್ರೆ ನೀವು ಮಡಿಕೆಯನ್ನು ಕೊಂಡ್ಕೊಂಡು ಬಂದಾಗ ಯಾರು ಹೊತ್ಕೊಂಡ್ ಬರ್ಬೇಕು ಕುಮಾರನನ್ನು ಹೊತ್ಕೊಂಡು ಬರ್ಬೇಕು ಬಾರೋ ಮಹಾರಾಯ ನೀನಿಲ್ ನೋಡ್ತು ಮಡಿಕೆಯಲ್ಲಿದೆ ಹಾಗೆ ಮಾಡುವುದಿಲ್ಲ ನಾವು ಹಣ ಮಡಿಕೆ ತರ್ತೇವೆ ಅಲ್ಲೇ ಉಳಿ ಅಂತವ್ರು ಬಿಟ್ಟು ಬರ್ತೀವಿ ನಾವು ಯಾಕೆ ಅವ ತನ್ನಿಂದ ಮಾಡಿಲ್ಲ ಮಣ್ಣಿನಿಂದ ಮಾಡಿದೆ ಆದ್ರೆ ಪ್ರಭುವು ಅಪಾರ ಶಕ್ತಿ ಪ್ರಭುವು ಇವನು ಈ ಜಗತ್ತನ್ನ ಏನೋ ಒಂದು ಪದಾರ್ಥವನ್ನು ಮಾಡಿದ್ರೆ ಬರೇ ಜಡವಾಗಿರ್ತಿತ್ತು ನೀವು ಜಡ ನಾವು ಜಡ ಎಲ್ಲವೂ ಜಡ ಮಾತ್ರವಾಗಿರ್ತಿತ್ತು ಹೌದಾ ಇದು ಅಲ್ಪ ಸ್ವಲ್ಪ ಚೈತನ್ಯವೂ ಆಗಿದೆ ಜಡವೂ ಆಗಿದೆ ಎರಡೂ ಎರಡೂ ಸಲ ಕಾಣ್ತಾ ಇದೆ ಅಂದ ಚೈತನ್ಯದಿಂದಲೇ ಇದು ಸೃಷ್ಟಿ ಆಗಿದ್ದು ಆ ರೀತಿ ಚೈತನ್ಯದಿಂದಲೇ ಸೃಷ್ಟಿ ಆಗಿದ್ದರಿಂದಾಗಿ ಸೃಷ್ಟಿಗೆ ಚೈತನ್ಯವೇ ಉಪಾದಾನ ಚೈತನ್ಯವೇ ಉಪಾದಾನ ಚೈತನ್ಯವೇ ಸರ್ವಶಕ್ತ ಪ್ರಭು ಅಂದ ಮೇಲೆ ಉಪಾದಾನವು ತಾನೇ ಕ್ರಿಯಾಶಕ್ತಿಯು ತಾನೇ ಆಗಿದ್ದರಿಂದಾಗಿ ಹೇಳಿ ಎಲ್ಲೆಲ್ಲಿ ಸೃಷ್ಟಿ ಇದೆಯೋ ಅಲ್ಲೆಲ್ಲ ಈಶ್ವರ ಎಲ್ಲೋ ಇದ್ದುಕೊಂಡು ಏನೋ ಪದಾರ್ಥವನ್ನು ಮಾಡಿದ್ದಾದ್ರೆ ಇದು ಚಡ ಅಂತಿದೆ ಕುಂಭಾರ ಎಲ್ಲೋ ಇದ್ದುಕೊಂಡು ಮಣ್ಣ ತಗೊಂಡು ಮಡಿಕೆ ಮಾಡಿದ್ರಾಗಿ ಮಡಿಕೆ ಜಡ ಅಕ್ಕಸಾಲಿಗ ಎಲ್ಲೋ ಇದ್ದುಕೊಂಡು ಚಿನ್ನ ತಗೊಂಡು ಯಾವುದೋ ಚಿನ್ನ ತಗೊಂಡು ಚೈನು ಮಾಡಿದ್ರಿಂದಾಗಿ ಚೈನು ಜಡ ಹಾಗೆ ಈಶ್ವರನು ಕೂಡ ಎಲ್ಲೋ ಇದ್ದುಕೊಂಡು ಯಾವುದೋ ಪದಾರ್ಥ ತಗೊಂಡು ಜಗತ್ತನ್ನು ಮಾಡಿದ್ದೆ ಅದು ಜಗತ್ತು ಏನಾಗ್ತಿತ್ತು ಅಂತ ಹೇಳಲಿಕ್ಕೂ ನೀರ್ತಿದ್ದೀನಿ ಅಟ್ಲೀಸ್ಟ್ ನಾವು ಕೂತ್ಕೊಂಡು ಜಿಜ್ಞಾಸಾದ್ರೂ ಮಾಡ್ತೀವಿ ಚಿಂತನೆ ಮಾಡ್ತೀವಿ ನಮ್ಗೆ ಬುದ್ಧಿ ಅದೆ ನಮಗೆ ಮನಸ್ಸಿದೆ ನಮಗೆ ಇಚ್ಛಾ ಇದೆ ಇದೆಲ್ಲವೂ ನಮಗಿದೆ ಅವರೇ ಪದಾರ್ಥ ಒಂದೇ ಹಂಚಿಕೊಂಡಿಲ್ಲ ತನ್ನ ಮನಸ್ಸು ಬುದ್ಧಿನ ಹಂಚಿಕೊಂಡ ನಮ್ಮ ಜೊತೆ ಆ ಮನಸ್ಸು ಕೂಡ ಈಶ್ವರ ಆ ಬುದ್ಧಿಯೂ ಕೂಡ ಈಶ್ವರ ಆ ಚೈತನ್ಯವೂ ಕೂಡ ಈಶ್ವರ ಎಲ್ಲವೂ ತಾನೇ ಆಗಿದ್ದುಕೊಂಡು ತನ್ನ ಜಗತ್ತಿನಲ್ಲಿ ತಾನೇ ಇದ್ದುಕೊಂಡು ತನ್ನಂತೆಯೇ ಇದನ್ನು ನೆಲೆ ನೆಲೆಸ್ತಾ ಇದ್ದಾರೆ ಆದ್ರೆ ನೀವು ಇಲ್ಲಿ ಕಚ್ಚಿತ್ ಅಪಾರ ಶಕ್ತಿ ಅಂದಾಗ ಎರಡನ್ನೂ ಸೇರಿಸ್ಕೋಬೇಕು ಏನು ತಾನೇ ಉಪಾದಾನವಾಗಿ ತಾನೇ ನಿಮಿತ್ತವಾಗಿ ತನ್ನ ಜಗತ್ತನ್ನ ತನಗೆ ಹೇಗೆ ಬೇಕು ಹಾಗೆ ಡಿಸೈನ್ ಮಾಡಿದ ಯಾಕೆ ಅವನು ಸರ್ವಜ್ಞ ನಮ್ಮ ಕುಂಬಾರ ಘಟಜ್ಞ ನಮ್ಮ ಟೇಲರ್ ಶರ್ತಜ್ಞ ಅಷ್ಟಕ್ಕೊತ್ತು ನಿ ಪಾಪ ಅದಕ್ಕೂ ನಿಟ ಈಶ್ವರ ಅಂತ ಬರೀತಾನೆ ಅಟ್ಲೀಸ್ಟ್ ಅಷ್ಟರ ಜ್ಞಾನದೂ ಇಲ್ಲವನಿಗೆ ಛೋಟ ಆದರೆ ಈಶ್ವರ ಸರ್ವನ್ನೂ ಬಲ್ಲವನಾಗಿದ್ದರಿಂದಾಗಿ ಹೇಗೆ ಕಣ್ಣಿರಬೇಕು ಹೇಗೆ ಮೂಗಿರಬೇಕು ಹೇಗೆ ಹೃದಯ ಇರಬೇಕು ಹೇಗೆ ಕಿಡ್ನಿ ಇರಬೇಕು ಹೇಗೆ ಲಿವರ್ ಇರಬೇಕು ಹೇಗೆ ನರಗಳನ್ನು ಚೆನ್ನಾಗಿರ್ಬೇಕು ಹೇಗೆ ಮೂಳೆಗಳನ್ನು ರಚನೆ ಇರಬೇಕು ಇರುವಿಗಳು ಹೇಗಿರಬೇಕು ಸೊಳ್ಳೆಗಳು ಹೇಗಿರ್ಬೇಕು ಜಿಲ್ಲೆಗಳು ಹೇಗಿರಬೇಕು ಮನಸ್ಪತಿಗಳು ಹೇಗಿರ್ಬೇಕು ಎಷ್ಟು ಅಗಾಧವಾದಂತಹ ಸೃಷ್ಟಿ ಎಲ್ಲೋ ಮಣ್ಣು ಎಲ್ಲೋ ಗೊಬ್ಬರ ಎಲ್ಲೋ ನೀರು ಅಲ್ಲಿ ಯಾವ ಮರದ ತುದಿಗೆ ತೆಂಗಿನಕಾಯಿ ಇದೆ ಅದ್ರೊಳಗೆ ಸಿಗಿ ಇಲ್ಲಿ ನೀರು ಅಲ್ಲಿವರೆಗೂ ಪಂಪ್ ಮಾಡುದು ಯಾರು ನನ್ ಪಂಪ್ ನಾಲ್ಕು ದಿವಸಕ್ಕೆ ಒಂದ್ಸಲ ಫೇಲ್ ಆಗ್ತದೆ ಇಲ್ಲಿ ಫೇಲೇ ಆಗುದಿಲ್ಲ ಹಂಗೆ ಪಂಪ್ ಮಾಡ್ತಾನೆ ಇರ್ತದೆ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಐವತ್ತು ವರ್ಷ ಅದು ಪಂಪ್ ಎಡೆಬಿಡದೆ ಬೆಳಗ್ಗೆ ಸಂಜೆವರೆಗೂ ಪಂಪ್ ಆಗ್ತಾನೆ ಇರ್ತದೆ ಇಲ್ಲಿರುವ ಮೆನ್ನುವರೆಗೂ ಇಲ್ಲಿರುವ ನೀರು ಅಂತ ನಿಮಗೆ ಆಶ್ಚರ್ಯ ಅನಿಸುದಿಲ್ಲ ಮರದಲ್ಲಿ ನಡುವೆ ಬೇಕಾದ ಮರ ದಾಟ್ತಾನೆ ಮೊಟ್ಟೆ ಕೆಳಗೆ ಬೀಳುತ್ತದೆ ತಲೆ ಮೇಲೆ ಬೀಳಿಲ್ಲ ಯಾರಕ್ಕಾದ್ರೆ ಅವನಿಗೆ ಇಲ್ಲ ಆಶ್ಚರ್ಯ ಆ ಸಂಪಿಗೆ ನೋಡಿದ್ರೆ ನೆಲಸಂಪಿ ಎಲ್ಲ ಹೂಗಳು ಮರದಲ್ಲಿ ಬಂಡೆಗಳಲ್ಲಿ ಬಿಡುತ್ತವೆ ಇದು ನೆಲದಾಗ ಬಿಡುತ್ತವೆ ಅದಕ್ಕೆ ನೆಲಸಂಪಿಗೆ ಒಂದೊಂದು ಒಂದೊಂದು ಆಶ್ಚರ್ಯ ಒಂದು ಹೂ ಒಂದು ಹೂ ಒಂದು ಜಾತಿ ಇದ್ದ ಸರ್ವಜ್ಞ ಸರ್ವಶಕ್ತ ಎಲ್ಲೆಲ್ಲಿಯೂ ತಾನೇ ಇದ್ದರಿಂದಾಗಿ ಅವನು ಸರ್ವಾಂತರಿಯಾಮಿನೂ ಆಗ್ಬಿಟ್ಟು ಅಂತಹ ಈಶ್ವರ ವಿಚಾರವನ್ನ ಶಾಸ್ತ್ರ ಮಾಡ್ತಾ ಇರ್ತದೆ ವಾಚ್ಯ ಪ್ರಭು ಕಶ್ಚಿದಪಾರ ಶಕ್ತಿ ಇಂದಿನ ಸಾಲಿನ ಚಂದ ಒಂದು ಸುಂದರವಾದಂತಹ ಒಂದು ಉದಾಹರಣೆ ಕೊಡ್ತಾರೆ ಏನಂದ್ರೆ ಅತ್ರ ಚಿತ್ರೆ ಅತ್ರ ಚಿತ್ರೆ ಇಲ್ಲಿ ಒಂದು ಪಟ ಇದೆ ಒಂದು ಸುಂದರವಾದ ಪಟಾಯಿ. ಇದೆ ಸ್ಕ್ರೀನ್ ಎಂಬ್ರಾಯ್ಡೆಡ್ ಸ್ಕ್ರೀನ್ ಅದರೊಳಗೆ ಏನ್ ಮಾಡಿದ್ರೆ ಎಂಬ್ರಾಯ್ಡ್ರಿ ಮಾಡಿದೆ ಆ ಸ್ಕ್ರೀನ್ ಒಳಗೇನಿದೆ ಸಮುದ್ರದ ದಡ ಇದೆ ಆ ಸಮುದ್ರದ ದಡದ ಮೇಲೆ ಒಂದು ಝೂ ಬಿಚ್ ಅಲ್ಲಿ ಇದೆ ಒಂದು ಮನೆ ಇದೆ ಆ ಮನೆಯ ಅಂಗಳದಲ್ಲಿ ಒಂದು ಈಸಿ ಚೇರ್ ಇದೆ ಆ ಈಸಿ ಚೇರ್ ಮೇಲೆ ಒಂದು ತಾಯಿ ಕೂತ್ಕೊಂಡಿದ್ದಾಳೆ ಅವಳ ತಾಯಿ ಕೂತ್ಕೊಂಡು ಅಲ್ಲಿ ಒಂದು ಎಂಬ್ರಾಯ್ಡ್ರಿ ಮಾಡ್ತಾ ಏನು ಮಾಡ್ತಾ ಇದ್ದಾಳೆ ತನ್ನ ಈಸಿ ಚೇರ್ನಲ್ಲಿ ಕೂತ್ಕೊಂಡು ಮಾಡ್ತಾ ಅನ್ನುವ ಒಂದು ಎಂಬ್ರಾಯ್ಡ್ರಿ ಇಲ್ಲಿದೆ ಅರ್ಥ ಆಯ್ತು ನಿಮಗೆ ಎಲ್ಲ ಸಿದ್ಧವಾಗಿದೆ ಇಲ್ಲಿ ಗೋಡೆ ಹಾಕಿಲ್ಲ ಅಷ್ಟೇ ಲಾಸ್ಟಿಗೆ ಆ ನೂರಿನ ಬಾಲ್ ಇರ್ತದಲ್ಲ ಅದು ಬಾಲು ಉರುಳಿ ಅಲ್ಲಿ ಹೋಗಿರ್ತದೆ ಚಿತ್ರ ಹೋಗಿ ಅವಾಗ ಹಾಲು ಇಟ್ಟು ಬಂದು ನೆನಪ ಆ ಹಾಲು ಹಿಟ್ ಬಂದಂಪಾಗಿ ಆ ಹಾಲನ್ನ ಒಲೆಯಲ್ಲಿ ಇಳಿಸ್ಬೇಕು ಅಂತ ಅವಳ ಒಳಗೆ ಹೋಗ್ತಾಳೆ ಇವಳಿಗೊಂದು ಮಗು ಇರ್ತದೆ ಆ ಮಗು ಅಲ್ಲಿ ಪಕ್ಕದಲ್ಲಿ ಆಡ್ತಾ ಇರ್ತದೆ ಚಿತ್ರದಲ್ಲೆಲ್ಲ ಗೊತ್ತಲ್ಲ ಚಿತ್ರದಲ್ಲಿ ಇಷ್ಟೇ ಇರೋದೀಗ ಅಲ್ಲಿ ಮಗು ಇದೆ ಆ ಮಗು ಅವ್ರ ಆಚೆಗೆ ಹೋದ ತಕ್ಷಣ ಆಟ ಆಡ್ತಾ ಆಡ್ತಾ ಆ ಎಂಬ್ರಾಯ್ಡರಿ ನೂಲಿನ ಉಂಡಿ ಇದೆಯಲ್ಲ ಆ ಗುಂಡಿನ ಅದು ಚಗ್ಸುವುದು ಯಾವುದು ಮಗು ಹ್ಮ್ ಹ್ಮ್ ಅಂತ ಹಾಕ್ತದೆ ಏನು ಹೋತು ಚೇರ್ ಓತು ಬೀಚ್ ಹೋತು ಮರಗಳು ಹೋದವು ಸಮುದ್ರ ಹೋತು ಸೂರ್ಯ ಹೋದ ಪರ್ವತ ಹೋಯ್ತು ಏನು ಉಳಿತು ದಾರ ಮಾತ್ರ ಉಳಿತು ಎಲ್ಲ ಹೋಯ್ತು ದಾರ ಉಳಿತು ಅರೆ ಆಗಿದ್ದಲ್ಲ ಏನು ದಾರವೇ ಈಗ ಸಿಗುತ್ತೋದೆಲ್ಲ ಗೊತ್ತಿಲ್ಲ ಐ ಹಾವ್ ಐನ್ ಡೌಟ್ಸ್ ಆವತ್ತು ನಾವು ಸಣ್ಣದಿದ್ದಾಗ ಆ ದಾರ ಸಿಗ್ತಿತ್ತು ಅದು ಅದು ಎಂಬ್ರಾಯ್ಡರಿ ದಾರೆ ನೀವು ಅಂದ್ಕೊಂಡು ಒಂದೇ ಬಂಡರ್ನಲ್ಲಿ ಎಲ್ಲಾ ಕಲರ್ ಇರ್ತದೆ ಪಂಚರಂಗಿದಾರ ಆವ ನಮ್ಗೆ ಹೆಸರೇ ಇದ್ದಿದ್ದಲ್ಲ ಅವೆಲ್ಲ ಬಣ್ಣ ಇರ್ತಾವ ನೋಡ್ರಿ ಅದಕ್ಕೂ ಪಂಚರಂಗಿದಾರ ಅಂತೇಳಿ ಆ ಪಂಚರಂಗಿದಾರದೊಳಗೆ ಎಲ್ಲರೂ ಮಾಡಿ ಬರ್ತದೆ ಅದು ಅದೇ ಆದ ಸ್ಟೈಲ್ ನೋಡ ಮಾಡ್ಕೊಳ್ತೋಗರು ಅದು ಮತ್ತೆ ದಾರದ್ಯ ಜೋಡಿಸೋದು ಜಗ್ಗ ಈ ಮಗು ಜಗ್ಟ್ ಆಗುತ್ತೆ ಎಲ್ಲವೂ ಬರ್ದಿ ದಾರವೇ ಎಲ್ಲವೂ ಆಗಿತ್ತು ಉದ್ದಾರವೇ ಮೊದಲು ಇತ್ತು ಈಗ ಉದಾರವೇ ಪ್ರಭುವೇ ಎಲ್ಲವನ್ನು ಮಾಡಿದ್ದ ಈಗಿರೋದು ಪ್ರಭುವೇ ಕೊನೆಗೆ ಹೋಗೋದು ಅಥ ಚಿತ್ರೆ ನೋಡಿ ಅದರ ಸಂಪುಟ ಶ್ಲೋಕ ಅತ್ರ ಚಿತ್ರ ಲೋಕ್ಯಂ ವಿಲೋಕಿತಾಚ ಅತ್ರ ಚಿತ್ರೇ ಈ ಚಿತ್ರಪಟದಲ್ಲಿ ಈ ಚಿತ್ರಪಟದಲ್ಲಿ ಏನಾಗಿದೆ ಅಲ್ಲಿ ಇರುವಂತಹ ಜಗತ್ತು ಮತ್ತು ವಿಲೋಕಿತ ಆ ಜಗತ್ತನ್ನು ನೋಡುವ ಆ ಜಗತ್ತಿಗೆ ಸಾಕ್ಷಿ ಈ ಚಿತ್ರದಲ್ಲಿ ಒಂದು ಚಿತ್ರ ಕಲ್ಪನೆ ಕೊಡ್ತಾ ಇದ್ದಾರೆ ಒಂದು ಚಿತ್ರ ಆ ಚಿತ್ರದ ಇರುವ ಜಗತ್ತು ಒಂದು ಜಗತ್ತನ್ನ ನೋಡುವವನು ವಿಲೋಕಿತಾಚ ಎರಡು ಏನವು ಹ ಅಭವತ್ಸ್ಯ ಅಭವತ್ಸ್ಯ ಏಕ ಅವೆಲ್ಲವೂ ಒಂದೇ ಒಂದು ದಾರ ಅವೆಲ್ಲವೂ ಕೂಡ ಒಂದೇ ಒಂದು ದಾರ ಪಟಃ ಪ್ರಕಾಶ ಅಿತ್ರೇ ಪಟಃ ಚಿತ್ರ ಆ ಬಟ್ಟೆಯಲ್ಲಿರುವಂತಹ ಚಿತ್ರ ಎಂಬ್ರಾಯ್ಡರಿ ಚಿತ್ರ ಆ ಚಿತ್ರವಾಗಿ ಏನಿದೆಪ್ಪ ಏನು ಬ್ರೈಟ್ನೆಸ್ ಏನು ಅಲ್ಲಿ ಬೆಳೆದುತಾ ಇದೆ ಅಲ್ಲಿ ಏನು ಪ್ರಕಾಶಗೊಳ್ತಾ ಇದೆ ಅಂತ ಕೇಳಿದ್ದೆ ಆದ್ರೆ ಅವರು ಏಕ ಅಭವತ್ ಒಂದೇ ಒಂದಿದೆ ಅದು ಇನ್ನೊಂದು ಏನು ಇಲ್ಲ ಇಲ್ಲ ಪರ್ವತ ಇದೆ ನದಿ ಇದೆ ಸಮುದ್ರ ಇದೆ ನೋಡಿ ಎಲ್ಲ ಇದೆ ಹೇ ಕೇಳಿಲ್ಲ ಇರೋದು ಒಂದೇ ಏನನ್ನು ನೋಡು ಹಾಗೆಯೇ ಹೇ ಆ ಮನುಷ್ಯ ಇದ್ದಾನೆ ಈ ಮನುಷ್ಯ ಇದ್ದಾನೆ ಆ ಜಾತಿ ಇದೆ ಈ ಜಾತಿ ಇದೆ ಈ ಕುಲ ಇದೆ ಆ ಗೋತ್ರ ಇದೆ ಆ ಪ್ರಾಣಿ ಇದೆ ಆ ಕ್ರಿಮಿ ಇದೆ ಈ ಪಕ್ಷಿ ಇದೆ ಎಷ್ಟು ಹೋಗೋದು ಕ್ಯೋ ಮರೆಯ ಎಲ್ಲ ಸೇರಿ ಒಂದೇ ಏನದು ಪ್ರಭು ಖಚಿತ ಅಪಾರ ಶಕ್ತಿ ಪ್ರಭು ಒಬ್ಬನು ಇರ್ತಾರೆ ತತ್ ಸೃಷ್ಟ್ವಾ ಉಪನಿಷತ್ತು ತ ಸೃಷ್ಟ್ವಾ ತದೇವ ತತ್ೃಷ್ಟ್ ತದೇ ಪ್ರಾಶತ್ ತದನು ಪ್ರಶ್ಯ ಸತ್ಯಾಭವತ್ ನಿಮ್ಮ ಅನಿರುತ್ತ ನಿಲಯನ ವಿಜ್ಞಾನ ಅವಿಜ್ಞಾನ ಸತ್ಯೃತ ಸತ್ಯ ಧರ್ಮ ಅಧರ್ಮ ಪಾಪ ಪುಣ್ಯ ಫಲ ಅಫಲ ದುಷ್ಫಲ ಎಲ್ಲವೂ ಕೂಡ ಅವನೇ ಸೃಷ್ಟಿ ಎಲ್ಲವೂ ಅವನೇ ನಾವು ನಮ್ಮ ನಮ್ಮದೇ ಯಾವುದೇ ಬುದ್ಧಿ ಹೇಳ್ಕೊತೀವಿ ಒಳ್ಳೇದಷ್ಟೇನೆ ಕೆಟ್ಟದ ಯಾವುದೇ ಮಾಡಿಲ್ಲ ಒಳ್ಳೇದು ಕೆಟ್ಟದನ್ನೋದು ನಮ್ಮ ಲೆಕ್ಕಾಚಾರ ಅವನ ಲೆಕ್ಕಾಚಾರದ ಒಳ್ಳೇದು ಇಲ್ಲ ಕೆಟ್ಟದ್ದು ಇಲ್ಲ ಮಾಡಬೇಕು ಮಾಡಬೇಕು ಮಾಡಬೇಕು ಮಾಡಬೇಕು ಅದನ್ನು ಭಗವದ್ಗೀತೆಯಲ್ಲೂ ಕೂಡ ಹೇಳ್ತಾನವನು ಏನು ನಾದಂತೆ ಕಸ್ಯಚಿತ್ ಪಾಪಂ ನಚೈವ ಸುಖ ತಂಬಿಗು ಅಜ್ಞಾನೇನ ಆವೃತ ಜ್ಞಾನಂ ಜಂತವ ಹಾತೇನ ಮುಹಿಯಂತಿ ಈ ಅಜ್ಞಾನಿಗಳು ತಂತಮ್ಮ ಅಜ್ಞಾನದಿಂದಾಗಿ ಬೈಫರಿಕೇಶನ್ಸ್ ಮಾಡಿದ್ದಾರೆ ಏನಂತೇಳಿ ಇದು ಪಾಪ ಇದು ಪುಣ್ಯ ಇದು ಸುಕೃತ ಇದು ಪಾಪ ಇದು ಧರ್ಮ ಇದು ಅಧರ್ಮ ಭಗವಂತನ ಸೃಷ್ಟಿಯೊಳಗೇನಿದೆ ಇಷ್ಟೇ ಇದೆ ಎಲ್ಲಿ ಕರ್ಮ ಇದೆಯೋ ಆ ಕರ್ಮಕ್ಕೆ ತಕ್ಕಂತೆ ಫಲ ಇರ್ತದೆ ಅಷ್ಟೇ ಭಗವಂತನ ಸೃಷ್ಟಿ ಸೃಷ್ಟಿಯೊಳಗೆ ಅಷ್ಟೇ ಇದೆ ಏನಿದೆ ಈಕ್ವೇಶನ್ ಇಸ್ ವೆರಿ ಕ್ಲಿಯರ್ ಎಲ್ಲಿ ಕರ್ಮ ಇದೆಯೋ ಅಲ್ಲಿ ಕರ್ಮದ ಫಲ ಇರ್ತದೆ ಆ ಫಲವನ್ನು ಪಾಪ ಪುಣ್ಯ ಅಂತ ಲೆಕ್ಕ ಕೌರ್ಯಾರು ಅಜ್ಞಾನೇನ ಆವೃತ ಜ್ಞಾನಂತೇನ ಮುಗಿಯಂತೆ ಜಂತವ ಜೀವರಾಶಿಗಳು ಪಾಪ ಪುಣ್ಯದ ಭೇದಗಳನ್ನು ಮಾಡ್ತವೆ ಆದ್ರೆ ಭಗವಂತ ಸೃಷ್ಟಿಯಲ್ಲಿ ಪಾಪ ನೀವೇ ವಿಚಾರ ಮಾಡಿ ಹೇಳಿದ ಪಾಪ ಪುಣ್ಯದ ಅರಿವು ಗಂಗೆಗೆ ಇದ್ದೇ ಆದರೆ ಆ ಗಂಗೆ ಕಾಶಿವರಿಗೂ ಎಲ್ಲರನ್ನೂ ಸಮಾನವಾಗಿ ಅನುಗ್ರಹಿಸುತ್ತಿಲ್ಲ ಪಾಪ ಪುಣ್ಯದ ಅರಿವು ಸೂರ್ಯನಿಗೆ ಇದ್ದದ್ದಾದ್ರೆ ಅವನ ಅನುಮನೆಗಳನ್ನು ಮಾತ್ರ ಬೆಳಗ್ತಿದ್ದ ಅಂತ ಪ್ರಾಣ ಅವನ ನಿಮ್ಮ ಗುರುಸಲವನ್ನು ನೀನು ಬೆಳಗುತ್ತಿದ್ದ ಆದ್ರೆ ಚರಂಡಿ ಕೊಳಚೆಯನ್ನು ಬೆಳಗುತ್ತಾನೆ ಮೈಸೂರು ಪ್ಯಾಲೆಸ್ ಅನ್ನು ಬೆಳಗುತ್ತಾನೆ ಏಕೋ ಸೂರ್ಯ ಆ ಸೂರ್ಯನಲ್ಲಿ ಯಾವುದೇ ಪ್ರಕಾರವಾದಂತಹ ಭೇದಗಳು ಇಲ್ಲ ಹಾಗೆ ಈಶ್ವರನಲ್ಲಿ ಸೃಷ್ಟಿ ಮಾಡುವಾಗ ಯಾವ ಭೇದ ಅವನ ದೃಷ್ಟಿಯಲ್ಲಿ ಸುನಾಮಿನ ಒಂದೇ ಭೂಕಂಪನ್ನು ಒಂದೇ ಹೌದೋ ಏನು ಅಂತಾರದಕ್ಕೆ ಅತಿವೃಷ್ಟಿನೂ ಒಂದೇ ಅನಾವೃಷ್ಟಿನೂ ಒಂದೇ ಬರಿಗಾಲವು ಒಂದೇ ಹೆಚ್ಚಿನ ಬೆಳೆಯು ಒಂದೇ ಅವನದೃಷ್ಟ ಯಾರೂ ಇಲ್ಲ ಅವನವರು ಮಾಡಿದ ಕರ್ಮಕ್ಕೆ ಕೆಲವರಿಗೆ ಬೆಳೆ ಬೆಳೆ ಬರ್ತದೆ ಕೆಲವು ಬರೋದು ಬರೋದು ಬರೋದು ಮಳೆ ಆಗ್ತದೆ ಕೆಲವು ಮಳೆ ಆಗೋದಿಲ್ಲ ಆದ್ರ ಆರೋಪ ಯಾರ ಮೇಲೆ ಭಗವಂತ ಮೂರು ವರ್ಷ ಆಟ ನೀರೇ ಕೊಡ್ಲಿಲ್ಲ ಅವನಿಗೆ ಅದು ಗೊತ್ತಾಗುವುದಿಲ್ಲ ತಾನು ಪ್ರಕೃತಿ ಜೊತೆಗೆ ಎಷ್ಟೊಂದು ಅತ್ಯಾಚಾರ ಮಾಡಿದಾನು ಅರಿವೇ ಇಲ್ಲ ಅವನಿಗೆ ಇಷ್ಟು ಸುಂದರವಾದ ಕಾಲಮಾನಗಳು ಇನ್ನು ನೆನಪಿದೆ ಈ ಅಶ್ರವಕಟ್ಟು ಪೂರ್ವದಲ್ಲಿ ಆ ಅನುಮತ್ವ ದೇಶದ ಮನೆಯಲ್ಲಿ ಪಕ್ಕದಲ್ಲೇ ಇತ್ತು ಅವ್ರ ಮನೆಯಲ್ಲಿ ಮಧ್ಯಾಹ್ನ ನಾನು ಊಟ ಮಾಡಿ ಹೊರಗಡೆ ಚೇರ್ ಕೂತಿದ್ದೆ ದೇಶದ ಹೊರಗೆ ಬಂದ್ರು ಆ ಎತ್ತಿದ್ರು ಅವರು ಹ್ಮ್ ನೋಡಿದ ಸಮಜಿ ನೀವು ಒಳೆ ಬಂದ್ಬಿಡೋದು ಒಳ್ಳೇದು ಯಾಕೆ ಇನ್ನು ಹದಿನೈದು ನಿಮಿಷ ಮಳೆ ಬರ್ತದ್ ನೋಡಿ ಇನ್ನು ಹದಿನೈದು ನಿಮಿಷ ಮಳೆ ಬರ್ತದೆ ನಿಮಗೇನ್ ಗೊತ್ತಾಯ್ತು ವಾಸನೆ ಬರ್ಲಿಕ್ಕಿರ್ತದೆ ಮಣ್ಣಿನ ವಾಸನೆ ಈಗ ಮಳೆ ಬರ್ತದ್ ನೋಡಿ ಒಳಗ್ ಬರ್ ನಾನು ನಂದೆಲ್ಲ ಪರಿಸರ ತಗೊಂಡು ಅಲ್ಲಿದ್ದವರು ಎಲ್ಲ ಇಸ್ಕೊಂಡು ಒಳಗೆ ಹೋಗ್ಬೇಕು ಅಂತ ಮಳೆ ಬಂದದ್ದು ಇಷ್ಟು ಕರಾರುವಾಗಿ ಹೇಳ್ತೀರಾ ನೀವು ಇಷ್ಟು ಸಫಸ್ಟಿಕೇಶನ್ ಬಂದು ನಿಮಗೆ ಅರ್ಧ ಮೋಡ ಅರ್ಧ ಬೆಳಕು ಅರ್ಧ ಬಿಸಿಲು ಅಂತ ಭವಿಷ್ಯ ಬರೀತಾರೆ ಅವು ಮೋಡ ಎಲ್ಲವನ್ನೂ ಗೊತ್ತೇ ಇಲ್ಲವು ಅವು ಕಾಣೋದೇ ಇಲ್ಲವು ಮೂರ್ ಮೂರು ದಿವಸ ಭವಿಷ್ಯಗಳು ಕಾಲಮಾನ ಯಾಕೆ ಬದಲಾಯಿತು ನಾವು ಪ್ರಕೃತಿ ಜೊತೆ ನಡೆದುಕೊಂಡ ಅತ್ಯಾಚಾರದಲ್ಲಿ ಹೀಗಾಗಿ ಎಲ್ಲ ದೃಷ್ಟಿಯನ್ನು ನಾವು ವಿಚಾರ ಮಾಡಿದ್ದೆ ಆದ್ರೆ ಈಶ್ವರನನ್ನ ಭರ್ತುಪಡಿಸಿ ಈ ಜಗತ್ತಿನಲ್ಲಿ ಯಾವುದು ಇಲ್ಲ ಏನಿದೆಯೋ ಅದಷ್ಟು ಈಶ್ವರ ಓಂ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣ ಶಿವೋಚ Arunachal Shiva Arunachal Shiva Arunachal Shiva Arunachala Shiva Arunachala Shiva Arunachal Shiva Aruna Chala...